ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ಓಂ ನಮ ಶಿವಾ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಸಾಧ್ಯ ಸಾಧನ ಖಂಡ ಅಂತೇಳಿತ್ತು ಎರಡನೇದು ರುದ್ರ ಸಂಹಿತೆ ಅದರಲ್ಲಿ ಮೊದಲನೇದು ಸೃಷ್ಟಿಖಂಡ ಆಯಿತು ಈಗ ಸತಿ ಸತೀಖಂಡ ಅದರಲ್ಲಿ ಈವತ್ತಿನ ದಿವಸ ಆರನೇ ಅಧ್ಯಾಯವನ್ನು ನೋಡೋಣ ಓಂ ನಮ ಶಿವಾಯ अथ श्री महापुराणे रुद्र सती संहिता ष्ठोध्याल संध्यादेविय तपस्वी बे बिचार ब्रह्मोवाच सुतवर्यमहपाजुसंध्या तपो महत्ुवा नश्यते पापसमूहस्तण ध्रुव ब्रह्मदेवन ಮಹಾಬುದ್ಧಿಶಾಲಿಯಾದ ಮಹಾಪ್ರಾಜ್ಞ ಸುತವರ್ಯ ಎಲೆಯ ನಾರದವನಿಯೇ ಮಗನೇ ಪುತ್ರಶ್ರೇಷ್ಠನೇ ಸಂಧಿಯು ತಪವನ್ನು ಆಚರಿಸಿದ್ದನ್ನು ಮಹತ್ತರವಾದ ತಪಸ್ಸನ್ನು ಆಚರಿಸಿದ್ದನ್ನು ಹೇಳ್ತೇನೆ ಕೇಳು ಯ ನಶ್ಯತೆ ಪಾಪ ಸಮೂಹ ತತ್ಕ್ಷಣ ಧ್ರುವಂ ಯಾವುದನ್ನು ಕೇಳಿದರೆ ಆ ಕೂಡಲೇ ಪಾಪವು ನಾಶವಾಗಿ ಹೋಗ್ತದೋ ಅಂತಹ ಸಂಧ್ಯಾ ದೇವಿಯ ಮಹಾ ತಪಸ್ಸನ್ನು ಅದರ ಚರಿತ್ರೆಯನ್ನು ಕೇಳು ಉಪವಿಶ್ಯ ತಪೋಭಾವಂ ವಸಿಷ್ಠೆ ಸ್ವಗೃಹಂಗತೆ ಸಂಧ್ಯಾಪಿ ತಪಸೋ ಭಾವ ಜ್ಞಾತ್ಮೋದ ವಾಪ ವಸಿಷ್ಠ ಮುನಿಯು ತಪಸ್ಸಿನ ಸ್ವರೂಪವನ್ನು ಉಪದೇಶಿಸಿ ತನ್ನ ಸ್ಥಾನಕ್ಕೆ ತೆರಳಲು ಸಂಧ್ಯಾದೇವಿಯು ಕೂಡ ತಪಸ್ಸಿನ ಸ್ವರೂಪವನ್ನು ತಿಳಿದು ತುಂಬ ಸಂತೋಷಗೊಂಡಳು ಉಪದೇಶ್ಯ ತ ಉಪವಿಶ್ಯ ಉಪದೇಶಿಸಿ ಉಪದೇಶ್ಯ ತಪೋಭಾವ ವಸಿಷ್ಠೆ ಸ್ವಗೃಹಂಗತೆ ತಪೋಭಾವ್ ಉಪದಶ್ಯ ವಸಿಷ್ಠೆ ಸ್ವಗೃಹ ಸತಿ ತಪಸ ಭಾವ ಜ್ಞಾಪ ತುಂಬ ಸಂತೋಷಗುಂಡಳು ತದಸನಂದಮನಸ ವೇಷಂಕೃತ್ೃಶಂ ತಪಶ್ಚರ್ತು ಸೇಭೆ ಬೃಹಲ್ಲೋಹಿತರಗ ಆ ಬಳಿಕ ಸನ್ಧ್ಯ ಆನಂದ ತಪಸ್ಸಿಗೆ ಯೋಗ್ಯವಾದ ವೇಷವನ್ನು ಧರಿಸಿ ತಾನಂದ ಮನಸ ವೇಷಂಕೃಕ್ಷ ತಾದೃಶ್ ತಾದೃಶ್ ವೇಷಂತ್ಪಶ್ಚರ್ ಸರೆಭೆ ಕುತೀರ ಎಲ್ಲೇ ಬೃಹಲ್ಲೋಹಿತ ಸರಸ್ಸಿನ ಸರೋವರದ ತೀರದಲ್ಲಿ ತಪಸ್ಸನ್ನ ಆಚರಿಸಲು ಪ್ರಾರಂಭಿಸಲು ತಪೋಯೋಗ್ಯವಾದ ವೇಷವನ್ನು ಧರಿಸಿ ಆನಂದದಿಂದ ಸಂಧ್ಯಾದೇವಿ ಯಥೋಕ್ತ ವಸಿಷ್ಠ ಮಂತ್ರ ತಪ್ ತಪಿಸಿ ಸಾಧನ ಮಂತ್ರೇಣ್ಣ ಸದ್ಭಕ್ತಿಯ ಪೂಜೆಯ ಮಾಸ ಶಂಕರ ವಸಿಷ್ಠನುಪದೇಶಿಸಿ ದೇ ಯಥೋಕ್ ವಸಿಷ್ಠ ವಸಿಷ್ಠ ಯಥೋಕ್ತ ರೀತಿಯ ತಪಸಿ ಸಾಧನೆ ಮಂತ್ರ ಯಥ ವಸಿಷ್ಠ ಉಂಟ ವಸಿಷ್ಠನಿಂದ ತಪಸಿ ಸಾಧನವಾದ ಯಾವ ಮಂತ್ರವು ಉಪದೇಶಿಸಲ್ಪಟ್ಟಿ ಮಂತ್ರೇಣ್ಣ ಸದ್ಭಕ್ತಿಯ ಅಂತಹ ಶಿವಪಂಚಾಕ್ಷರಿ ಮಂತ್ರದಿಂದ ಓ ನಮ ಶಿವಾಯ ಎಂಬಂತಹ ರೀತಿಯಲ್ಲಿ ಭಕ್ತಿಪೂರ್ವಕವಾಗಿ ಸದ್ಭಕ್ತಿಯ ಮಂತ್ರೇಣ ತೇನ ತೇನು ಮಂತ್ರೇಣ ಸದ್ಭಕ್ತಿಯ ಪೂಜೆಯ ಮಾಸ ಶಂಕರಂ ಶಂಕರಂ ಪೂಜೆಯ ಮಾಸ ಆ ಮಂತ್ರದಿಂದ ಭಕ್ತಿಪೂರ್ವಕವಾಗಿ ಶಂಕರನ ಶಿವನನ್ನು ಪೂಜಿಸಿದರು ಶಿವನಿಗೆ ನಮಸ್ಕಾರ ಅಂತೇಳಿದರ ಅರ್ಥ ಮಂತ್ರದ್ದು ಶಿವ ಅಂತೇಳಿದರ್ಥ ಒಂದರ್ಥ ವಶೀ ಇಡೀ ಲೋಕವನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವವ ತನ್ನ ಅಂಕಿಯಲ್ಲಿ ಅಂದರೆ ಜಗದೀಶ್ವರ ಪರಮೇಶ್ವರ ಅಂತೇಳಿ ಈಶ್ವರ ಇನ್ನೊಂದು ಶಿವ ಅಂತ ಹೇಳಿದರೆ ಮಂಗಳ ಶುಭ ಕಲ್ಯಾಣ ಅಂಥೇಳಿ ಅಂದರೆ ಲೋಕಕ್ಕೆಲ್ಲವನ್ನು ಹಿತವನ್ನುಂಟು ಮಾಡತಕ್ಕಂಥವ ಲೋಕವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವ ತನ್ನ ಅಂಕೆಯಲ್ಲಿ ಹೀಗೆ ಅಂತಹ ಶಿವನಿಗೆ ಶಿವಾಯ ನಮಃ ನಮಃ ಶಿವಾಯ ಅಂತ ಹೇಳಿದರೆ ಅಂತಹ ಶಿವ ಸ್ವರೂಪಕ್ಕೆ ಮಂಗಲ ಸ್ವರೂಪಕ್ಕೆ ಸರ್ವೇಶ್ವರ ಸ್ವರೂಪಕ್ಕೆ ನಮಸ್ಕಾರಗಳು ವಂದನೆಗಳು ನಮನಗಳು ಶರಣಾಗತಿ ಅಂತ ಹೇಳುವಂಥ ಅರ್ಥ ಅದಕ್ಕೆ ಎರಡು ಕಡೆ ಓಂಕಾರವನ್ನು ಸಂಪುಡೀಕರಣ ಮಾಡತಕ್ಕಂಥದ್ದು ಓಂಕಾರ ಅಂದರೆ ಆ ಶಿವನ ಅಥವಾ ಪರಬ್ರಹ್ಮನ ಅಥವಾ ಭಗವಂತನ ವಾಚ್ಯವಾದಂತಹದ್ದು ವಾಚಕವಾದಂತಹದ್ದು ಭಗವಂತನ ವಾಚಕವಾಗಿರ್ತಕ್ಕಂತಹ ಸೂಚಕವಾಗಿರ್ತಕ್ಕಂತಹ ಅದ್ಯೋತಕವಾಗಿರ್ತಕ್ಕಂತಹ ಭಗೋದ್ವಾಚ್ಯ ಶಬ್ದ ಯಾವುದು ಓಂಕಾರ ಪ್ರಣವ ಪ್ರನವ ಪ್ರಕೃಷ್ಟವು ನವವು ಹೊಸತ್ತು ಶ್ರೇಷ್ಠವು ಆಗಿರ್ತಕ್ಕಂಥದ್ದು ಅದು ಪ್ರಣವ ಶಬ್ದ ಹಾಗೆ ನವ ಅಂತೇಳಿ ಹೇಳಿದರೆ ದೇವ್ಯ ಒಂದು ಶಕ್ತಿಯ ಸಂಕೇತವು ಕೂಡ ಹೌದು ಹಾಗಾಗಿ ಮೂಲ ಶಕ್ತಿ ಆದಿಶಕ್ತಿಯ ಸಂಕೇತವು ಕೂಡ ಹೌದು ಆದಿಶಕ್ತಿಯನ್ನೇ ಇಲ್ಲಿ ಪರಮೇಶ್ವರ ಅಂತೇಳಿ ಹೇಳ್ತಾ ಇದ್ದಾರೆ ಪುರುಷ ಸ್ತ್ರೀಯ ಅಂತಕ್ಕಂಥ ಭೇದ ಇಲ್ಲ ಪರಬ್ರಹ್ಮಕ್ಕೆ ಆಮೇಲೆ ಸಾಕಾರ ರೂಪ ಮೊದಲು ನಿರಾಕಾರ ಅದಕ್ಕೆ ಲಿಂಗಭೇದ ಇಲ್ಲ ಸಾಕಾರ ರೂಪದಲ್ಲಿ ಮತ್ತೆ ವಿವಿಧ ರೂಪಗಳನ್ನು ಅದೇ ತಾಳುತ್ತದೆ ಬೇಕಾದಂತೆ ಹೀಗೆ ಏಕಾಂತಮನಸ್ಯ ಕುಹ ತಪ ಸುಮಃತಪ ಏಕಾಂತಮನಸ್ಯ ಕುಮಹ ತಪ ಶಂಭೋ ವಿನ್ಯಸ್ತಚಿತ್ತದೇಕ ಚತುರ್ಯುಗಂ ಒಂದು ಚತುಗಗಳು ಕಳೀಿತೂ ಏಕಾಂತಮನಸ ತುರುವಂತ ಸುಮಹತ್ತಪೋನ್ನ ಮಾಡಮನಸು ಡೌಡಾದಂತಹ ಶಂಭೋ ವಿನ್ಯಸ್ತಚಿತ್ತ ಶಂೋಲಿಯೇ ನೆಟ್ಟಮನಸ್ಸು ಡೌಡಾದಂತಹ ಹಾಗೆ ಇದ್ದಂತಹ ಈ ತಪಸ್ಸಿನ ಅವಧಿ ಎಷ್ಟಾಯಿತು ಗತಮೇಕಂ ಚತುರ್ಯುಗಂ ಇದೇ ರೀತಿ ಇರುತ್ತಿರಲಾಗಿ ಸಂಧ್ಯಾ ಇವ ಸಂಧ್ಯಾ ಇರುತ್ತಿರಲಾಗಿ ಒಂದು ಚತುರ್ಯುಗ ನಾಲ್ಕು ಯುಗಗಳು ಕಳೆದು ಹೋದವು ಕೃತ ತ್ರೇತ ದ್ವಾಪರ ಕಲಿ ಸ್ಥಿರವಾದ ಮನಸ್ಸುಳ್ಳೋಡಾಗಿ ಶಂಕನಲ್ಲಿಯೇ ಬುದ್ಧಿಯನ್ನಿರಿಸಿ ಆ ಸಂಧಿಯು ಮಹತ್ತಾದ ತಪೋನ್ನಾಚರಿಸುತ್ತಿರಲು ನಾಲ್ಕು ಯುಗಗಳು ಕಳೆದು ಪ್ರಸನ್ನೋ ಭೂತನಾಶು ತಪಸಾತೈನ ತೋಷಿತ ಅಂತರ್ಬೈತ ದರ್ಶಯ ನಿಜ ವಪು ತವಾಗಗ ಶಂಭು ತನ್ನ ತಪಸ ತೋಷಿ ಪ್ರಸನ್ನ ಅಭೂತ್ ಆ ಸಧ್ಯ ತಪಸ್ಸಿಗೆ ಮೆಚ್ಚಿ ಪ್ರಸನ್ನಾಗಿ ಪ್ರಸ ಆಮೇಲೆ ಅಂತರ್ಬಹ್ ತಾಶೆ ದರ್ಶಯ ನಿಜ ವಪು ಅವಳು ಧ್ಯಾನಿಸ್ತಾ ಇರತಕ್ಕಂಥ ಸ್ವರೂಪದಿಂದಲೇ ಆಕಾಶದ ಒಳಗೂ ಹೊರಗೂ ಪ್ರಕಟಿಸಿ ಅವಳೆದುರಿಗೆ ಪ್ರತ್ಯಕ್ಷನಾದ ಪ್ರಸನ್ನೋಭೂತ್ ಯದ್ರೂಪ ಚಿಂತೆಯಂತ ಸಾ ಪ್ರತ್ಯಕ್ಷತಾಂಗತ ಅಥಸ ಪುರತೃಷ್ಟ ಮನಸಾ ಚಿಂತಿ ಪ್ರಭು ಬಳಿಕ ಸಂಧಿಯು ತಾನು ಮನಸ್ಸನ್ನು ಚಿಂತಿಸುವಂತಹ ಶಿವನೇ ಪ್ರಸನ್ನವಾದ ಮುಖೋಳುವನಾಗಿಯೂ ಶಾಂತನಾಗಿಯೂ ಪ್ರತ್ಯಕ್ಷನಾದದನ್ನು ನೋಡಿ ತುಂಬ ಹರ್ಷಗುಂಡಳು ಯದ್ರೂಪ ಚಿಂತೆಯಂತಿ ಯಾವ ರೂಪವನ್ನು ಚಿಂತಿಸುತ್ತಾ ಸೌಳಿದ್ಲೋ ತೇನ ಪ್ರತ್ಯಕ್ಷ ಗದ ಅದೇ ರೂಪ ಪ್ರತ್ಯಕ್ಷವಾದಾಗ ಅಥ ಸುರತೋ ದುಷ್ಟೋ ಅದನ್ನೇ ತನ್ನ ಇದು ನೋಡಿ ಮನಸ ಚಿಂತಿ ಪ್ರಭುಂ ತಾನು ಯೋಚಿಸಿದಂತಹ ಹ್ಞೂ ತಾನು ಯೋಚಿಸಿದಂಥ ಪ್ರಭುವನ್ನೇ ನೋಡಿ ಪ್ರಸನ್ನವದನಂ ಶಾಂತಂ ಮುಮೋದ ಅತೀವ ಶಂಕರಂ ಅತ್ಯಂತ ಆನಂದವನ್ನು ಹೊಂದಿದ್ಲು ಆ ಶಂಕರನನ್ನು ನೋಡಿ ಪ್ರಸನ್ನವಧನವು ಶಾಂತ ಆದಂತಹ ಶಂಕರನನ್ನು ನೋಡಿ ಸಂತೋಷಗೊಂಡಳು ಮುಮೋದ ಮೋದವನ್ನು ಹೊಂದಿದಳು ಹರ್ಷವನ್ನು ಹೊಂದಳು ಮುದಹರ್ಷೆ ಹರ್ಷವನ್ನು ಹೊಂದಿದ್ಳು ಮುದಹರ್ಷೆ ಧಾತ್ ಧಾತ್ ಸ ಸಾಧ್ವಸಮ್ ವಕ್ಷ್ಯೆ ಕಂಕ ಸ್ತೌಮಿ ವಹರಂ ಇ ಚಿಂತ ಪರ ಭೂ ನಮೀಲಯತ ಚಕ್ಷುಷೀ ಅಂದರೆ ಸಾಧ್ವಸಂದರೆ ಭಯಂ ಭಯ ಹೆದರಿಕೆ ಸ ಸಾಧ್ವಸಂದರೆ ಸಾಧ್ವಸಿನ ಸಹಿತ ಭಯನ ಸಹಿತ ಅಹಂ ಭಯಗೊಂಡವಾಗ್ ಗಾಬರಿಗೊಂಡಿ ನಾನು ವಕ್ಷ್ಯೆ ಕಿಂ ಕಥಂ ಸ್ಥೌ ಸ್ಥೌಮಿ ವಾಹರಂ ಆ ಶಿವನನ್ನ ಕುರಿತು ನಾನು ಏನು ಹೇಳಲಿ ಹೇಗೆ ಸ್ತುತಿಸಲಿ ಅಂಥೇಳಿ ತಿಳಿಯದೆ ಇತಿ ಚಿಂತಾಪರ ಅಭೂತ್ವಾ ಈ ರೀತಿಯಾಗಿ ಚಿಂತಿಸ ಚಿಂತಿಸುವವಳಾಗಿ ಚಿಂತಿಸುತ್ತಿರುವವಳ ಚಿಂತಾಪರಳಾಗಿ ನ್ಯಮಿ ಲಯತ ಚಕ್ಷುಷಿ ಕಣ್ಣುಗಳನ್ನು ಮುಚ್ಚಿಕೊಂಡಳು ನಿಮಿಲಿತಾಕ್ಷಿಯಾಸ್ತಸಾಸ್ತು ಪ್ರವೇಶ ಹೃದಯ ಶಿವ ಹೀಗೆ ಸಂಧ್ಯೆಯು ಗಾಬರಿಯಿಂದ ಕಣ್ಣುಗಳನ್ನು ಮುಚ್ಚಲು ಶಿವನು ಅವಳ ಹೃದಯವನ್ನು ಪ್ರವೇಶಿಸಿದ ಇತಿ ಚಿಂತಾಪರಾಭೂತ್ವ ಚಕ್ಷುಷಿ ನಿಮೀಲಿತಾಕ್ಷಿಯ ನಿಮಿಲಿತಾಕ್ಷಿ ಅಂದರೆ ಕಣ್ಣು ಮುಚ್ಚಿದವಳು ಒಂದು ಮೀಲನ ಕಣ್ಣು ತೆರೆಯುವುದು ನಿಮಿಲನ ಅಂದರೆ ಮುಚ್ಚುವಂಥದ್ದು ಮೀಲನ ಅಂದರೆ ಅಲ್ಲಿ ಕಣ್ಣು ರೆಪ್ಪುಗಳನ್ನು ಸೇರಿಸುವಂಥದ್ದು ಉನ್ ಅಂದರೆ ಮೇಲಕ್ಕೆ ಹೊರಕ್ಕೆ ಮೇಲಕ್ಕೆ ಎತ್ತುವಂಥದ್ದು ಕೆಳ ಕಣರಪ್ಪೆಯನ್ನು ಮೇಲಕ್ಕೆತ್ತಿದರೆ ಕಣ್ಣು ತೆರೀತದೆ ಹಾಗೆ ಉನ್ ಉತ್ ಅಂದರೆ ಮೇಲಕ್ಕೆ ಅಂತೇಳಿ ಉತ್ ಥರ ಅಂದರೆ ಹಾಗೆ ಉತ್ತಮ ಅಂದರೆ ಮೇಲ್ನವ ಶ್ರೇಷ್ಠ ಅಂತೇಳಿ ಹಾಗೆ ಹಾಗೆ ಉತ್ಸಾಹ ಹೀಗೆ ಎಲ್ಲ ಅದು ಮೇಲ್ಮಟ್ಟಕ್ಕೆ ನಮ್ಮನ್ನು ಕೊಂಡೊಯ್ಯತಕ್ಕಂಥದ್ದು ಅಥವಾ ಹೈ ಮೂಡ್ ಅಂತ ಹೇಳ್ತೇವೆ ನಿಮೀಲಿತಾ ಕ್ಷಾಸ್ತಸ್ಯಾಸ್ತು ಪ್ರವೇಶ ಹೃದಯ ಶಿವ ಅವಳ ಹೃದಯವನ್ನು ಶಿವ ಪ್ರವೇಶ ಮಾಡಿದ ಕಣ್ಣು ತೆರೆದ ಅವಳು ಕಣ್ಣು ಮುಚ್ಚಿದಲಲ್ಲ ಆವಾಗ ದಿವ್ಯಜ್ಞಾನ ದದೌ ತೈ ವಾಚನ್ ಅವಳು ಹೃದಯವನ್ನು ಪ್ರವೇಶಿಸಿ ಅವಳಿಗೆ ದಿವ್ಯಜ್ಞಾನವನ್ನು ದಿವ್ಯವಾಕ್ಕನ್ನು ದಿವ್ಯವಾದ ದೃಷ್ಟಿಯನ್ನು ಕೂಡ ಅನುಗ್ರಹಿಸಿದ ದಿವ್ಯಂಜಾನಿವ್ಯಚಕ್ಷುರ್ದಿವ್ಯಾಂ ವಾಚಮವ್ಯಸಾಮ ಪ್ರತ್ಯಕ್ಷ ವೀಕ್ಷ್ಯ ದುರ್ಗೇಶಂ ತುಷ್ಟಾವ ಜಗತಿ ದಿವ್ಯಜ್ಞಾನ ದಿವ್ಯದೃಷ್ಟಿ ದಿವ್ಯವಾಕ್ಗಳನ್ನು ಪಡೆದಂತಹ ಸಂಧ್ಯ ಪ್ರತ್ಯಕ್ಷನಾದಂತಹ ಜಗದೊಡೆಯನಾದ ಉಮಾಪತಿಯನ್ನು ದುರ್ಗೇಶನನ್ನು ದುರ್ಗೆಯ ಈಶ ಅಧಿಪತಿ ಒಡೆಯ ಅಥವಾ ದುರ್ಗೆಯ ಪತಿ ಭರ್ತ ರಮಣ ದುರ್ಗಾರಮಣನ ಅಂತಹ ಪರಶಿವನನ್ನು ಉಮಾಪತಿಯನ್ನು ಉಮಾಮಹೇಶ್ವರನನ್ನು ನೋಡಿ ಅವನನ್ನು ಹೀಗೆ ಸ್ತುತಿಸ್ತಾಳೆ ತುಷ್ಟಾವ ಜಗತಾಂಪತಿ ಜಗತ್ತಿನ ಪತಿಯಾದಂಥ ಆ ಕುರಿತು ಈ ಹೇಳ್ತಾಳೆ ತುಷ್ಟಾವ ಸ್ತುತಿ ಮಾಡ್ತಾಳೆ ಅಂದರೆ ತೋಷಗೊಳಿಸ್ತಾಳೆ ಅವನನ್ನು ಸಂತೋಷಗೊಳಿಸ್ತಾಳೆ ಸಂಧ್ಯ ಏನು ಹೇಳ್ತಾಳೆ ಅವಳು ಹೇಗೆ ಹೇಳ್ತಾಳೆ ಸ್ತುತಿ ಮಾಡ್ತಾಳೆ ನಿರಾರ್ಯ ಪರ ಯತ್ ನಿರಾಕಾರಂ ಜ್ಞಾನಗಮ್ಯಂ ಪರಂ ಯನ್ನ ಸ್ಥೂಲಂಪಿ ಸೂಕ್ಷ್ಮ ಚೋಚ್ಚಂ ಅಂತಶ್ಚಿತ್ಯಸ ತಸ್ ಲೋಕಕರ್ತ್ರೇ ನಮಸ್ತು ನಿರಕಾರ ಆಕಾರವಿಲ್ಲೂ ಜ್ಞಾನಗಮ್ಯ ಜ್ಞಾನದಿಂದ ಪಡೆಯಲ್ಪಡುವಂಥದ್ದು ವರಂ ಪರಂಶ್ರೇಷ್ಠವಾದದ್ದು ಉತ್ಕೃಷ್ಟವದ್ದು ಯತ ಯಾವುದು ನವಸ್ಥೂಲ ಸ್ಥೂಲೌ ಅಲ್ಲದ್ದು ನಾವು ಸೂಕ್ಷ್ಮ ಸೂಕ್ಷ್ಮವೂ ಅಲ್ಲದ್ದು ಅಂದರೆ ಅಣು ಮಹತೋ ಮಹೀಯನಂತೇಳಿ ಅಣುವಿಗೆ ಅಣುವು ಅಲ್ಲದ್ದು ಮಹತ್ವ ಅಲ್ಲದ್ದು ನೋಚ್ಚಂ ಮೇಲ್ನದ್ದು ಅಲ್ಲದ್ದು ಅಂತಶ್ಚಿತ್ಯ ಅಂದರೆ ಯೋಗಿಗಳ ಯೋಗಿಬಿಹಿ ಯೋಗಿಗಳಿಂದ ಹೃದಯದಲ್ಲಿ ಧ್ಯಾನಿಸಲ್ಪಡತಕ್ಕಂಥದ್ದು ಒಳಗಡೆ ಅಂತಹ ಚಿಂತ್ಯಂ ಧ್ಯಾನ ಯೋಗ್ಯಂ ಅಂಥೇಳಿ ಧ್ಯೇಯ ಅಂತಃ ಚಿಂತ್ಯಮ್ಮ ಅಂದರೆ ಹೃದಯ ಹೃದಯ ಧ್ಯೇಯಂ ಅಂಥೇಳಿ ಹೃದಯದಲ್ಲಿ ಯೋಗಿಭಿ ತೂಪಂ ಅಂತಹ ಯಾವ ಪರಬ್ರಹ್ಮಸ್ವರು ಉಂಟೋ ತಸ್ಮೈ ತುಭ್ಯ ಲೋಕಕರ್ತ್ರೇ ನಮಸ್ತು ಅಂತಃ ಬ್ರಹ್ಮಸ್ವರೂಪನಾದ ನಿನಗೆ ನಮಸ್ಕಾರ ಲೋಕಕರ್ತೃ ಅಂತ ನಿನಗೆ ನಮಸ್ಕಾರ ಶಂ ಶಾಂತ ನಿರ್ಮಲ ನಿರ್ವಿಕಾರ ಜ್ಞಾನಗಮ್ಯ ಸ್ವ್ರಾಶೇವಿಕಾರ್ಯ ಧ್ವಾಮಾರ್ಗಾತ್ ಪರಸ್ತಾ ಪ್ರಸಿ ಶೃಣಾತಿ ಅದೇ ಸಂಹಾರಕಾತ್ರೇಳಿ ಒಂದರ್ಥ ಶರ್ವ ಅಂತೇಳಿ ಶೃಣಾತಿ ಶೃಣ ಶೃಣಾತಿ ಅಂದರೆ ಹಿಂಸಾಯಾಮ ಹ್ಞೂ ಶೃ ಹಿಂಸಾಯಾಮ ಅಂದರೆ ಲಯಕರ್ತ ಸಂಹಾರಕಾರಕ ಅಂಥವನು ಶರ್ವ ಶಾಂತಂ ಶಾಂತನು ಮಂಗಳಕರನು ಅಥವಾ ಲಯಕರ್ತನು ಶಾಂತನು ನಿರ್ಮಲಂ ಮಲರಹಿತನು ಅಂದರೆ ಅಕಳಂಕನು ನಿಷ್ಕಳಂಕನು ನಿರ್ಮಲನು ಅಮಲನು ವಿಮಲನು ಆದಂತಹ ನಿರ್ವಿಕಾರಂ ಯಾವುದೇ ವಿಕಾರ ಇಲ್ಲದಂತಹ ನಾವೀಗಾಗಲೇ ವಿಕಾರಗಳು ಅಸ್ತಿ ಜಾಯತೇ, ವರ್ಧತೇ, ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಅಂತೇಳಿ ಷಡ್ಭಾವ ವಿಕಾರಗಳನ್ನು ನೋಡಿದ್ದೇವೆ ಹಾಗೆ ಉತ್ಪತ್ತಿಯ ಮೊದಲಾದಂತಹ ಯಾವ ವಿಕಾರಗಳೂ ಇಲ್ಲದಂತಹ ಜ್ಞಾನಗಮ್ಯಂ ಲೌಕಿಕ ಜ್ಞಾನದಿಂದ ತಿಳಿಯ ಜ್ಞಾನಾಗಮ್ಯಂ ಅಂದರೆ ಲೌಕಿಕವಾದ ತಿಳುವಳಿಕೆ ಯಾವುದು ಇದೆ ವ್ಯಾವಹಾರಿಕ ಜ್ಞಾನ ಅದರಿಂದ ತಿಳಿಯಲು ಅಸಾಧ್ಯನಾದಂಥವನು ಜ್ಞಾನ ಅಗಮ್ಯಂ ಜ್ಞಾನಾಗಮ್ಯಂ ಅಂಥೇಳಿ ಜ್ಞಾನಕ್ಕೆ ಅಗಮ್ಯನಾದ ಗಮ್ಯನಲ್ಲದ ಲೌಕಿಕ ಜ್ಞಾನಕ್ಕೆ ಸೊ ಅವಿಕಾರಂ ಅಂದರೆ ಇಂದ್ರಿಯ ಗೋಚರ ಅಲ್ಲ ಅಂತೇಳಿ ಅರ್ಥ ಜ್ಞಾನಗಮ್ ಅಗಮ್ಯ ಅಂತೇಳಿ ಇಂದ್ರಿಯಗಳ ಜ್ಞಾನಕ್ಕೆ ಲೌಕಿಕ ಯಾವುದು ನಾವು ಇಂದ್ರಿಯಗಳಿಂದ ಕಾಣುತ್ತೇವೆ ಅದಕ್ಕೆ ನಿಲುಕದವ ಸ್ವ ಪ್ರಕಾಶ ಅವಿಕಾರಂ ಪ್ರಕಾಶ ಸ್ವರೂಪ ಆದಂಥವ ಯಾವ ರೀತಿಯ ಪ್ರಕಾಶ ಅವಿಕಾರವಾದ ಎಲ್ಲೆಡೆಯೂ ವ್ಯಾಪ್ತವಾಗಿರೋದಂಥ ಪ್ರಕಾಶವುಳ್ಳವ ಯಾವುದೇ ವಿಕಾರವನ್ನು ಹೊಂದದ ಪ್ರಕಾಶ ಅದು ಹೆಚ್ಚು ಕಡಿಮೆ ಈಗ ಉದಾಹರಣೆಗೆ ನಾವೊಂದು ಬೆಳಕು ಒಂದು ಬಲ್ಬ್ ಹಾಕಿದರೆ ಅದರ ಬೆಳಕು ಎಷ್ಟು ದೂರ ಹೋಗ್ತದೆ ಆಮೇಲೆ ಕಡಿಮೆ ಅದಕ್ಕೊಂದು ಮಿತಿ ಇದೆ ಇದು ಅಂಥದಲ್ಲ ಪ್ರಕಾಶ ಮಿತಿ ಇಲ್ಲದ ಹಾಗೆಯೇ ಮೇರೆ ಇಲ್ಲದ ಸೀಮೆ ಇಲ್ಲದ ಎಲ್ಲೆಲ್ಲೂ ಸೃಷ್ಟಿಯೆಲ್ಲೆಡೆ ವ್ಯಾಪ್ತವಾದಂತಹ ಸ್ವಪ್ರಕಾಶ ಉಳ್ಳಂತಹ ಅವಿಕಾರಂ ವಿಕಾರವಿಲ್ಲದ ಖಾದ್ವ ಪ್ರಖ್ಯಾಂ ಅಂದರೆ ಧ್ವಾಂತ ಮಾರ್ಗಾತ್ ಪರಸ್ತಾತ್ ಖ ಅಂದರೆ ಆಕಾಶ ಖಿ ಅಂದರೆ ಆಕಾಶದಲ್ಲಿ ಅಂತೇಳಿ ಖಮ್ ಅಂದರೆ ಆಕಾಶ ಖಾಧ್ವ ಪ್ರಖ್ಯಂ ಅಂದರೆ ಸೂರ್ಯನಂತೆ ಪ್ರಕಾಶಿಸುವಂಥದ್ದು ಆದಂತಹ ತತ್ವವನ್ನು ಹೇಳ್ತಾ ಇದ್ದಾನೆ ಖ ಅಧ್ವ ಅಧ್ವ ಅಂದರೆ ಗಚ್ಚತಿ ಅಂತೇಳಿ ಅಧ್ವರ ಅಂದರೆ ಅಧ್ವಂ ರಾತಿ ಅಧ್ವ ಪಥ ಆಕಾಶದಲ್ಲಿ ಯಾರ ದಾರಿ ಇದೆ ಖಾಧ್ವ ಅಂದರೆ ಹಾಗೆ ಆಕಾಶದಲ್ಲಿ ಯಾರ ದಾರಿ ಇದೆ ಆಚ ಆಕಾಶದಲ್ಲಿ ಸಂಚರಿಸತಕ್ಕಂಥವನು ಸೂರ್ಯ ಅವನಂತೆ ಪ್ರಖ್ಯಂ ಪ್ರಕಾಶಮಾನವಾಗಿ ಬೆಳಗ್ಗೆತಕ್ಕಂತಹ ಸೂರ್ಯನಂತೆ ಧ್ವಾಂತ ಮಾರ್ಗಾತ್ ಪರಸ್ತಾತ್ ಧ್ವಾಂತ ಮಾರ್ಗಕ್ಕಿಂತ ಶ್ರೇಷ್ಠ ಧ್ವಾಂತ ಅಂದರೆ ಅಜ್ಞಾನ ಅಜ್ಞಾನ ಧ್ವಾಂತ ಅಂತ ಹೇಳಿದರೆ ಅಂದರೆ ಅಲ್ಲ ಇದು ಸಂಸಾರ ಅಥವಾ ಅಜ್ಞಾನ ಮಾಯೆ ಅದರ ಮಾರ್ಗಕ್ಕಿಂತ ಈ ಲೌಕಿಕ ಪ್ರವೃತ್ತಿ ಮಾರ್ಗಕ್ಕಿಂತ ಪರಸ್ತಾತ್ ಶ್ರೇಷ್ಠವಾದಂತಹ ಅಜ್ಞಾನ ಸಂಬಂಧವಿಲ್ಲದ್ದು ಆದಂತಹ ರೂಪಂ ಯಸ್ಯ ತ್ವಾಂ ನಮಾಮಿ ಪ್ರಸನ್ನಂ ಅಂತಹ ಪರಸ್ವರೂಪವು ಯಾವನಿಗಿದೆಯೋ ಅಂತಹ ಸ್ವರೂಪನಾಗಿ ಪ್ರಸನ್ನಾಗಿರುವ ನಿನ್ನನ್ನು ನಮಸ್ಕರಿಸ್ತೇನೆ ಅಂತೇಳಿ ಹೇಳ್ತಾಳೆ ಸಂಧ್ಯಾ ದೇವಿ ಏಕಂ ಶುದ್ಧ ದೀಪ್ಯಮಾನ ಚಿದಾನಂದ ಸಹಜಂ ಚಿಕಾರಿ ನಿತ್ಯನಂದಂ ಸತ್ಯಭೂತಿ ಪ್ರಸನ್ನಂ ಯೀದಂ ರೂಪಮಸ್ಮೈ ನಮಸ್ತೆ ಏಕಂ ಶುದ್ಧ ದೀಪ್ಯಮ ವಿಜಾಂ ಅಂದರೆ ತನಗೆ ಸದೃಶವಾದ ಯಾವ ವಸ್ತುವು ಇಲ್ಲದೇ ಅದ್ವಿತೀಯವಾಗಿಯೂ ಅಂದರೆ ಎಲ್ಲೆಡೆಯಲ್ಲಿಯೂ ತಾನೇ ತಾನಾಗಿ ವ್ಯಾಪಿಸಿ ಇರುವಂಥದ್ದು ಶುದ್ಧವು ದೀಪ್ಯಮ ಪ್ರಕಾಶಸ್ವರೂಪವಾಗಿ ಬೆಳಗುತ್ತಾ ಇರತಕ್ಕಂಥದ್ದು ಆನಂದ ಸ್ವರೂಪವು ಸತ್ಯಗುಣ ಪ್ರಧಾನವಾದಂಥದ್ದು ಚಿದಾನಂದಂ ಪಾಪವನ್ನು ನಾಶ ಮಾಡತಕ್ಕಂಥದ್ದು ಆಮೇಲೆ ಸದಾ ಕಾಲದಲ್ಲಿಯೂ ಆನಂದ ಸ್ವರೂಪವೇ ಆಗಿರುವಂಥದ್ದು ನಿತ್ಯಾನಂದಂ ಸತ್ಯಭೂತಿ ಪ್ರಸನ್ನಂ ಸತ್ಯವೇ ಐಶ್ವರ್ಯವಾಗಿ ಉಳ್ಳಂಥದ್ದು ಸಹಜಂ ಚಾವಿಕಾರಿ ಎಲ್ಲೆಡೆಯೂ ವ್ಯಾಪಿಸಿರತಕ್ಕಂಥದ್ದು ಅವಿಕಾರಿ ಉಪಾಸನೆ ಮಾಡತಕ್ಕಂಥವ್ರಿಗೆ ಮಂಗಳೂಂಟು ಮಾಡುವಂಥದ್ದು ಶ್ರೀಧಂ ರೂಪಂ ಅಸ್ಮೈ ನಮಸ್ತೆ ಯಸ್ಯ ತಸ್ಮೈ ಅಸ್ಮೈ ನಮಸ್ತೆ ಯಾವನದ್ದು ಉಪಾಸನೆ ಮಾಡೋರಿಗೆ ಮಂಗಳೂಂಟು ಮಾಡುವಂಥ ಯಾವ ನಿನ್ನ ಪ್ರಸನ್ನ ರುಪುಂಟು ಅದಕ್ಕೆ ನಮಸ್ಕಾರ ವಿದ್ಯಾೋದ್ಭಾವನೀಯ ಪ್ರಭಿನ್ ಸತ್ವಚ್ಛಂದೇಯಾತ್ಮಸ್ವರು ಸಾರಂ ಸಾರಂ ಪಾವನಾ ಪವಿತ್ರ ನಮಸ್ತೆ ಜ್ಞಾನಸ್ವರೂಪದ ಕಾರಣ ಜ್ಞಾನದ ಮಾತ್ರೇರ್ಪಡತಕ್ಕದ್ದು ವಿದ್ಯಾಕಾರೋದ್ಭಾವನೀಯ ಪ್ರಭಿನ್ನಂ ಒಂದೇ ವಸ್ತು ಆದರೂ ಅನೇಕ ರೂಪಗಳಾಗಿ ತೋರುತ್ತಿರುವಂಥದ್ದು ವಿದ್ಯಾಕಾರ ಉದ್ಭಾವನೀಯಂ ಜ್ಞಾನ ಸ್ವರೂಪವಾದ ಕಾರಣ ಜ್ಞಾನದಿಂದ ಮಾತ್ರದಲ್ಲಿ ಏರ್ಪಡತಕ್ಕಂಥದ್ದು ಪ್ರಭಿನ್ನಂ ಅಂದರೆ ಭಿನ್ನವಾಗಿ ಸತ್ವಚ್ಛಂದ್ ಸತ್ವಗುಣ ಪ್ರಧಾನವಾಗಿ ಧ್ಯಾನಿಸಲ್ಪಡ್ತಕ್ಕದ್ದು ಧ್ಯೇಯ ಆತ್ಮಸ್ವರೂಪ ಪರಮಾತ್ಮಸ್ವರೂಪೌ ಶ್ರೇಷ್ಠ ಸಾರಂ ಸಾರಂ ಶ್ರೇಷ್ಠ ಪವಿತ್ರವಾದ ವಸ್ತುಗಳಲ್ಲಿಯೂ ಅತ್ಯಂತ ಪವಿತ್ರವಾದದ್ದು ಆದಂತಹ ಪಾವನಾ ಪವಿತ್ರಂ ತಸ್ಮೈ ರೂಪಂ ಯ ನಮಸ್ತೆ ಅಂತಹ ಯಾವುದಿನ ರೂಪ ಉಂಟು ಅದಕ್ಕೆ ನಮಸ್ಕಾರ ಮಾಡ್ತೇನೆ ಯತ್ವಾಕಾರ ಶುದ್ಧ ಮನೋಜ್ಞಂ ರತ್ನಾಕಲ್ಪ ಸ್ವಚ್ಛಕರ್ಪೂರಗೌರಂ ಇಷ್ಟಾಭೀತಿಶೂಲಮುಂಡೈರ್ನಮೋ ಯೋಗಯುಕ್ತ ತ್ವಾ ಆಕಾರೌ ಶುದ್ಧ ಮನೋಜ್ಞ ಶುದ್ಧೇಳ ಮನೋಹರ ರತ್ನಕಲ್ಪಂ ರತ್ನಗಳಿಂದ ಅಲಂಕರಿಸಲ್ಪಟ್ಟದ್ದು ಸ್ವಚ್ಛ ಕರ್ಪೂರ ಗೌರವ್ ಶುಭ್ರವಾದ ಕರ್ಪೂರದಂತೆ ಬಿಳಿಯಾದದ್ದು ಗೌರವರನ್ನು ಒಳ್ಳದ್ದು ಇಷ್ಟಾಭೀತಿ ಇಷ್ಟ ಅಂದರೆ ವರದ ಮುದ್ರೆ ಇಷ್ಟಗಳನ್ನು ನಮ್ಮ ಇಷ್ಟಗಳನ್ನು ಕೊಡ್ತಕ್ಕಂಥ ಆಮೇಲೆ ಅಭೀತಿ ಅಂದರೆ ಅಭಯ ಮುದ್ರೆ ಶೂಲಂ ಶೂಲಮುಂಡಂ ದಧಾನಂ ತ್ರಿಶೂಲ ಮತ್ತು ಮುಂಡ ಅಂದರೆ ನರಶಿರಸ್ಸು ಕಪಾಲ ಅದಕ್ಕೆ ಕಪಾಲಿ ಅಂತೇಳಿ ಹೆಸರು ಶಿವನಿಗೆ ಕಪಾಲವನ್ನು ಧರಿಸಿದವ ಹಾಗೆ ಶೂಲವನ್ನು ಧರಿಸಿದವ ತ್ರಿಶೂಲವನ ವರದ ಮುದ್ರೆನ ಅಭಯ ಮುದ್ರೆ ಹೀಗೆ ನಾಲ್ಕು ದಧಾನಂ ಹಸ್ತೈಹಿ ಇವುಗಳನ್ನು ತನ್ನ ಕೈಗಳಲ್ಲಿ ಧರಿಸಿರುವಂಥದ್ದು ಆದಂತಹ ಸ್ವರೂಪವುಳ್ಳ ನಮೋ ಯೋಗಯುಕ್ತಾಯ ತುಭ್ಯಂ ಮಹಾಯೋಗಿಯಾದ ಶಿವನಿಗೆ ನಮಸ್ಕಾರ ಅಂತೇಳಿ ಹೇಳ್ತಾಳೆ ಗಗನಂ ಭೂರ್ದಿಶ್ಚವ ಸಲಿಲಂಜ್ಯೋತಿರವನಃಕಾಳೂ ಯುಭ್ಯೋಸ್ತು ಆಕಾಶ ಭೂಮಿ ದಿಕ್ಕುಗಳು ಗಗನ ಭೂ ದಿಶ್ಚ ಸಲಿಲಂ ಜ್ಯೋತಿರವ ಜಲ ತೇಜಸ್ಸು ಬೆಳಕು ಅಥವಾ ಅಗ್ನಿ ಪುನಃ ಕಾಳಶ್ ರೂಪಿ ಕಾಳ ಎಸ್ಭ್ಯ ನಮೋಸ್ತು ವಾಯು ಕಾಳ ಇವು ಇವುಗಳೆಲ್ಲೂ ಕೂಡ ನಿನ್ನ ರುಪಗಳೇ ಅಂತಹ ರೂಪಗಳುಂತಹ ನಿನಗೆ ನಮಸ್ಕಾರ ಆಮೇಲೆ ಪ್ರಧಾನಪುರುಷೌನ ವಿರ್ಗತೌ ತಸ್ಮ್ಯಕ್ತೂಪಾಯ ಶಂಕರ ನಮೋ ನಮಃ ಪ್ರಧಾನಪುರುಷೌತ್ ವಿರ್ಗತೌ ಅಂದರೆ ತಸ್ ಅವ್ಯಕ್ತರೂಪಾಯ ಶಂಕರ ನಮೋ ನಮಃ ನೀನು ಅವ್ಯಕ್ತ ಅಂದರೆ ಚರ್ಮ ಚಕ್ಷುಸಿಗೆ ಗೋಚರಣಾಗದವನು ಇಂದ್ರಿಯ ಗೋಚರಣಲ್ಲದವನು ಆದರೂ ಸೃಷ್ಟಿಕಾರ್ಯಕ್ಕಾಗಿ ಪ್ರಕೃತಿ ಪುರುಷ ಎಂಬಂತಹ ಸಾಧನಗಳನ್ನು ಉಪಯೋಗಿಸಿ ವ್ಯಕ್ತ ರೂಪನಾಗಿ ಗೋಚರಿಸ್ತೀಯೋ ಯಾವ ನೀನು ಅಂಥವನ್ನಿದ್ದೀಯೋ ಅಂತಹ ನಿನಗೆ ನಮಸ್ಕಾರ ಪ್ರಧಾನ ಪ್ರಕೃತಿ ಇನ್ನೊಂದು ಪುರುಷ ಈ ರೀತಿಯಲ್ಲಿ ನೀನು ತೋರಿಬರ್ತೀನಿ ಸೃಷ್ಟಿಗಾಗಿ ಅಂತೇಳಿ ಅಂತಹ ಅವ್ಯಕ್ತಸ್ವರೂಪನೂ ಆದರೂ ಆ ರೀತಿಯಾಗಿ ಪ್ರಕಟಗೊಳ್ಳಂಥ ವ್ಯಕ್ತರೂಪನಾಗಿರ್ತಕ್ಕಂತಹ ಶಂಕರನಿಗೆ ನಮಸ್ಕಾರ ಯೋ ಬ್ರಹ್ಮ ಕೃತ ಸೃಷ್ಟಿ ಯೋ ವಿಷ್ಣು ಕೃತ ಸ್ಥಿತಿ ಸಂಹರಿಷ್ಯತಿ ಯೋ ರುದ್ರಸ್ತಸ್ಮೈತು ನಮೋ ನಮಃ ಜಗತ್ತ ಸೃಷ್ಟಿಸುವ ಬ್ರಹ್ಮನಾದಂತಹ ಪಾಲಿಸುವ ವಿಷ್ಣುವಾದಂತಹ ಸಂಹಾರಕರ್ತನಾದ ರುದ್ರನು ಆಗಿರತಕ್ಕಂತಹ ನಿನಗೆ ನಮಸ್ಕಾರ ನಮೋ ನಮಃ ಕಾರಣ ಕಾರಣಾ ದಿವ್ಯಾಮೃತವಿಭೂತಿ ಸಮಸ್ತ ಲೋಕಾಂತರಭೂತಿದಾಯ ಪ್ರಕಾಶರೂಪಾಯ ಪರಾತ್ಪರಾಯ ಜಗತ್ತಿಗೆ ಕಾರಣರಾದಂತಹ ಬ್ರಹ್ಮನೇ ಮೊದಲಾದವರಿಗೆ ಜಗತ್ತಿಗೆ ಕಾರಣರಾದಂತಹ ಚತುರ್ಮುಖ ಬ್ರಹ್ಮನೇ ಮೊದಲಾದವರಿಗೆ ಕಾರಣನು ಆದಿ ಕಾರಣನು ನಮೋ ನಮಃ ಕಾರಣ ಕಾರಣಾಯ ಕಾರಣಕ್ಕೂ ಎಲ್ಲ ಕಾರಣಗಳಿಗೂ ಮೂಲ ಕಾರಣನಾದಂತಹ ದಿವ್ಯಾಮೃತಜ್ಞಾನ ವಿಭೂತಿದಾಯ ಶ್ರೇಷ್ಠವಾದ ಅಮೃತ ಜ್ಞಾನ ಐಶ್ವರ್ಯಗಳನ್ನು ಕೊಡತಕ್ಕಂಥವನು ಆದಂತಹ ದಿವ್ಯ ಅಮೃತ ಜ್ಞಾನ ವಿಭೂತಿ ದಾಯ ವಿಭೂತಿ ಅಂದರೆ ಐಶ್ವರ್ಯ ಸಮಸ್ತ ಲೋಕಾಂತರಭೂತಿದಾಯ ಎಲ್ಲ ಪ್ರಾಣಿಗಳನ್ನು ಮೋಹಗೊಳಿಸ್ತಕ್ಕಂಥವನು ಪ್ರಕಾಶಸ್ವರೂಪ ಪ್ರಕಾಶರೂಪಾಯ ಪರಾಪ್ರಾಯ ಅತ್ಯಂತ ಉತ್ಕೃಷ್ಟನವಾದಂತಹ ನಿನಗೆ ನಮಸ್ಕಾರವಿರಲಿ ಸಮಸ್ತ ಲೋಕಾಂತರಭೂತಿದಾಯ ಎಲ್ಲ ಬೇರೆ ಬೇರೆ ಲೋಕಗಳ ಐಶ್ವರ್ಯವನ್ನು ಕೊಡ್ತಕ್ಕಂಥವೂ ಆದಂತಾ ಈಗ ಜೀವಿಗಳಿಗೆ ಅವರವರ ಪುಣ್ಯ ಕರ್ಮಗಳ ಆಧಾರದಲ್ಲಿ ಪುಣ್ಯ ಪಾಪಗಳ ಆಧಾರದಲ್ಲಿ ಬೇರೆ ಬೇರೆ ಲೋಕಗಳನ್ನು ಗತಿಯಾಗಿ ಕೊಡ್ತಕ್ಕಂತಹ ಮರಣಾನಂತರ ಅಂತಹ ಪರಾತ್ಮನಿಗೆ ನಮಸ್ಕಾರ ಎಸ್ ಆಪರನ್ನೋ ಜಗದು ಪದಾತ್ ಕ್ಷಿತಿರ್ದಿಶ ಸೂರ್ಯ ಇಂದುರ್ಮನೋಜ बहिर्मुखातक्ष तस्म तोभ्यं श मे नमोस्त भूमि क्षिति दिशा दिखुगुल सूर्य सूर्य इंदु मनोज चंद्र मनस्सु ब्रह्म मन्मथ ದೇವತೆಗಳು ಮುಂತಾದ ಈ ಜಗತ್ತು ಯಾವ ಈಶ್ವರನಿಗಿಂತಲೂ ಭಿನ್ನವಾಗಿಲ್ಲವೆಂದು ಯಸ್ಯ ಅಪರಂ ನೋ ಜಗತ್ ಉಚ್ಯತೆ ಪದಾತ್ ಪದಶಃ ಪಾರಮಾರ್ಥಿಕವಾಗಿ ಕ್ಷಿತಿರ್ದಿಶ ಸೂಯ ಇಂದುರ್ಮನೋಜ ಬಹಿರ್ಮುಖಾಭಿಶ್ಚಾಂತರಿಕ್ಷ ಸರ್ವ ಖಲಿದಂ ಬ್ರಹ್ಮ ಎಂದು ಮುಂತಾಗಿ ಶ್ರುತಿಗಳು ಹೇಳ್ತವೋ ಯಾವನಿಯಿಂದ ಆಕಾಶ ಜನಸಿರ್ತದೋ ನಾಭಿ ಅಂತರಿಕ್ಷ ಬಹಿರ್ಮುಖ ಹರವಂತೋ ತಸ್ಮೈ ಶಂಭವೇಮಿ ನಮೋಸ್ತು ಅಂತ ಶಂಕರ ನಮಸ್ಕಾರ ವಿವಿಧ ಹರ ಸ್ರಹ ಚರ ವಿಚಾರಣ ಪಾಯಣ ಓಹರಣಿ ಪರಮತ್ಮ ಅನೇಕವಾಗ ವಿದ್ಯೆಯೂ ನೀನೆ ತುಂಬ ವಿದ್ಯಾ ವಿವಿಧ ಶಬ್ದವೇ ಬ್ರಹ್ಮ ಅಂದರೆ ನಾದಬ್ರಹ್ಮ ನಾದಬ್ರಹ್ಮನೇ ನಾದಬ್ರಹ್ಮಸ್ವರೂಪ ಸದ್ಬ್ರಹ್ಮ ಪರಂ ಬ್ರಹ್ಮ ವಿಚಾರಣ ಪರಾಯಣ ಈ ವಿಚಾರವನ್ನು ಅಜ್ಞಾನಿಗಳು ಧ್ಯಾನದಿಂದಲೂ ವಿಮರ್ಶೆಯಿಂದಲೂ ವಿಚಾರದಿಂದಲೂ ತಿಳಿಯುತ್ತಾರೆ ಯಸನಾರ್ನ ಮಧ್ಯಂಚ ನಾಂ ತಮಸ್ತಿ ಜಗದ್ಯತಃ ಕಥಂ ಸ್ತೋಷ್ಯಾ ದೇವಂ ವಾಮನೋ ಗೋಚರಂ ಹರಂ ಯಾವನಿಗೆ ಆದಿ ಮಧ್ಯ ಅಂತ್ಯಗಳಿಲ್ಲವೋ ಜಗದೊಡೆಯಾದಂತಹ ಜಗತ್ತಿನ ನಿಯಮನವನ್ನು ಮಾಡ್ತಕ್ಕಂಥ ಜಗದ್ಯತಃ ಜಗತ್ತನ್ನು ಬಿಗಿ ಹಿಡಿದಂತಹ ತನ್ನ ನಿಯಂತ್ರಣದಲ್ಲಿಟ್ಟಿರುವಂತಹ ಜಗದೀಶ್ವರ ಯಾವನಿದ್ದಾನೆ ಅವನಿಗೆ ಯಾವನ ಆದಿಅಂತ್ಯ ಮಧ್ಯಗಳಿಲ್ಲವೋ ಕಥಂ ಸ್ತೋಷ್ಯಾ ತಂ ದೇವನೋಗೋಚರಂ ಹರಂ ಅಂತಹ ವಾಕ್ ಮತ್ತು ಮನಸ್ಸುಗಳಿಗೆ ಮಾತು ಮತ್ತು ಮನಸ್ಸುಗಳಿಗೆ ಚಿಂತನೆಗೆ ನಿಲುಕದಂತಹ ಪ್ರಕಾಶಸ್ವರೂಪನಾಗಿರ್ತಕ್ಕಂತಹ ಆ ಪರಮಾತ್ಮನನ್ನು ನಿನ್ನನ್ನು ಹೇಗೆ ತಾನೇ ಸ್ತುತಿಸಲಿ ನಾನು ಯಸ ಬ್ರಹ್ಮದೋ ದೇವಾ ಮುನೆಯಶ್ಚ ತಪೋಧನಾ ನೃಣ್ವಂತ ರು ನ ರೂಪಾಣಿ ವರ್ಣನೀಯ ಕಥಂ ಸಮೇ ನಿರ್ಗುಣನಾದಂತಹ ಯಾವನ ರೂಪವನ್ನು ಬ್ರಹ್ಮನೇವರಾದ ದೇವತೆಗಳು ಮಹಾತಪಸ್ವಿಗಳಾದ ಋಷಿಗಳೂ ಕೂಡ ವರ್ಣಿಸಲಾರರೋ ನ ವಿವೃಣ್ವಂತಿ ರೂಪಾಣಿ ವರ್ಣನೀಯ ಕಥಂ ಸಮೇ ಅವರಿಗೇ ಆಗದ ಮೇಲೆ ನಾನು ಹೇಗಿದ್ದೀನಿ ನನ್ನ ಸ್ತುತಿಸಲಿ ಅಂತೇಳಿ ಸಂಧ್ಯಾ ದೇವಿ ಹೇಳ್ತಾಳೆ ಸ್ತ್ರಿಯ ಮೇ ಜ್ಞೇಯ ನಿರ್ಗುಣಸ ಗುಣಃಃ ಪ್ರಭೋ ನೈವ ಜಾನಂತೆ ಯದ್ರೂಪ ಸೇಂದ್ರ ಅಪಿ ಸುರಸುರ ನಿರ್ಗುಣನಾದ ನಿನ್ನ ಮಾಯಾಮಯವಾದ ಗುಣಗಳನ್ನು ಇಂದ್ರ ಮೊದಲಾದ ದೇವ ತಾನುವರು ಕೂಡ ತಿಳಿಯಲಾಗಿ ತಿಳಿಯಲಾರರು ಆಗಿರುವಾಗ ಎಂದ ಮೇಲೆ ಸ್ತ್ರೀ ನಾನು ಹೇಗೆ ನಿನ್ನ ಗುಣಗಳನ್ನು ತಿಳಿಯಬಲ್ಲೆ ನಮಸ್ತುಭ್ಯಂ ಮಹೇಶಾನ ನಮಸ್ತುಭ್ಯಂ ತಪೋಮಯ ಪ್ರಸೀದ ಶಂಭೋ ದೇವೇಶ ಭೂಯೋ ಭೂಯೋ ನಮೋಸ್ತುತಿ ಓ ಮಹೇಶ್ವರೇ ನಿಮಸ್ಕಾರ ಓ ಜ್ಞಾನಸ್ವರು ನಮಿಸೇನೆ ನಮಸ್ತು ಮಹೇಶಾನ ನಮಸ್ತುಭ್ಯ ತಪೋಮಯ್ ತಪೋಮಯನೇನಗ ನಮಸ್ಕಾರ ಪ್ರಸೀದ ಶಂೋ ದೇವೇ ಭೂಯೋ ಭೂಯ ನಮೋಸ್ತು ದೇವದೇವನಶುನೆ ಪ್ರಸನ್ನಗು ಪುನಃಪುನಗಸ್ಕಾರಯ ಭೂಯಃಪುನೇಳ ಬ್ರಹ್ಮೋವಾಚ ಇಕರ್ಣ್ಯವಚಸ್ತಸ್ಯ संस्तु परमेश्वर सुप्रसन्नतोच्छंक भक्तवत्सल ब्रह्म हेल्त संध्या यीतिया स्तोत्र भक्तवत्सला परमेश्वर तुम्हें प्रसन्ना अथ तस्या शरीर तो वर्कलाजन संयुत परछि पीछा व्रत पवित्रमूर्धिराजित ಹಿಮಾನೀ ತರ್ಜ ಹಿಮಾನೀ ತರ್ಜಿತಾಂಬೋಜ ಸದೃಶಂ ವದನಂ ತದಾ ನಿರೀಕ್ಷೆ ಕೃಪಯ ವಿಷ್ಟೋ ಹರಃ ಪ್ರೋವಾಚ ತಾಮಿಂ ಬಳಿಕ ಶಿವನು ಸಂಧೆಯು ಹುಟ್ಟಿರುವ ನಾರುಬಟ್ಟೆ ವಲ್ಕಲಾಜಿನ ಸಂಯುತ ಶರೀರಂ ಮತ್ತು ಕೃಷ್ಣಾಜಿನಗಳನ್ನು ಶಿರಸ್ಸಿನಲ್ಲಿ ಧರಿಸಿರ್ತಕ್ಕಂಥ ಜಟೆಗಳನ್ನು ಹಿಮದ ತುಂತುರುಗಳಿಂದ ಮಲಿನವಾದ ಶರೀರವನ್ನು ಹಿಮಾನೀ ತರ್ಜಿತಾಂಭೋಜ ಸದೃಶಂ ಸದೃಶಂ ಕಮಲದಂತಿರುವಂತಹ ಮುಖವನ್ನು ವದನು ನೋಡಿ ದಯುಳ್ಳುವನಾಗಿ ಆ ಸಂಧಿಯನ್ನು ಕುರಿತು ಹೀಗೆ ಹೇಳ್ತಾನೆ ಕೃಪೆಯ ವಿಷ್ಟು ನಿರೀಕ್ಷೆಯ ಕೃಪಾ ವಿಷ್ಟು ಹರಃ ಕುರಿತು ಹೀಗೆ ಹೇಳ್ತಾನೆ ಮಹೇಶ್ರುಚ ಪ್ರೀತಸ್ಮಿತಪಸಭದ್ರೇವ್ಯಾಹ ಪರಮೇಣ ವೈ ಸ್ತವ ಚ ಶುಭಪ್ರಾಜ್ಞ ವರಂ ವರಯಸಾಂಪ್ರತಂ ಏನತೆ ವಿದ್ಯತೆ ಕಾರ್ಯಂವರೆಸ್ ಮನೋಗತ ತತ್ಕರಿಷ್ಯೆ ಚ ಭದ್ರಂತೆ ಪ್ರಸನ್ನೋಹಂ ತವ ವ್ರತೈಹಿ ಹಲವು ಮಂಗಳ ಸ್ವರೂಪಿಯ ಅಂತಹ ಸಂಜೆಯೇ ಮಹೇಶ್ವರ ಹೇಳ್ತಾನೆ ನಿನ್ನ ಮಹತ್ತ ತಪಸ್ ನಿಲ್ಲೂ ಸ್ತೋತ್ರ ನಿರೂ ಸನ್ ಪ್ರಸನ್ನನಾಗಿದ್ದೇನೆ ಎಲ್ಲವೂ ಬೇಕಾದ ವರವನ್ನು ಕೇಳು ನಿನ್ನ ಮನಸ್ಸಿನಲ್ಲಿ ಯಾವ ಕಾರ್ಯ ಆಗಬೇಕೆಂದಿದೆಯೋ ಅದನ್ನು ಹೇಳು ನಡೆಸಿಕೊಡ್ತೇನೆ ನಿನಗೆ ಮಂಗಳವಾಗಲಿ ನಿನ್ನ ವ್ರತಗಳಿಂದ ನಾನು ಸಂತುಷ್ಟನಾಗಿದ್ದೇನೆ ಅಂತೇಳಿ ಹೇಳ್ತಾಳೆ ಹೇಳ್ತಾನೆ ಪರಮೇಶ್ವರ ಪ್ರೀತೋಸ್ಮಿ ತಪಸಾ ಭದ್ರೆ ಮಂಗಳಸ್ವರೂಪಳೇ ಭತ್ತ ಪರಮೇಣ ವೈ ನಿನ್ನ ಪರಮ ತಪಸ್ಸಿನಿಂದ ಸಂತುಷ್ಟನಾಗಿದ್ದೇನೆ ಪರಮೇಣ ತಪಸ ಸ್ತವೇನ ಚ ಸ್ತುತಿಯಿಂದಲೂ ಕೂಡ ಶ್ರೇಷ್ಠವಾದ ಶುಭ ಪ್ರಾಜ್ಞೆ ಶುಭವನ್ನು ಬಲ್ಲದಳೆ ಶಿವನನ್ನು ಅರಿತವಳೆ ವರಂ ವರಯ ಸಾಂಪ್ರತಂ ಈಗ ಸಾಂಪ್ರತಂ ವರಂ ವರಯ ವರವನ್ನು ವರಿಸು ಕೇಳಿಕೊ ಏನತೆ ವಿದ್ಯತೆ ಕಾರ್ಯಂ ವರೇಣ ಅಸ್ಮಿನ್ ಮನೋಗತ ನಿನ್ನ ಮನೋಗತ ಯಾವ ಕಾರ್ಯ ಆಗಬೇಕು ಅಂತ ಇದೆಯೋ ಅದನ್ನು ತತ್ಕರಿಷ್ಯೆ ಚ ಭದ್ರಂ ತೇ ನಿನಗೆ ಶುಭವಾಗಲಿ ಅದನ್ನು ಮಾಡ್ತೇನೆ ನಾನು ಪ್ರಸನ್ನೋಹಂ ತವೊ ವ್ರತ ನಿನ್ನ ಈ ಕಠಿಣವಾದ ವ್ರತಗಳಿಂದ ಸಂತುಷ್ಟನಾಗಿದ್ದೇನೆ ಪ್ರಸನ್ನನಾಗಿದ್ದೇನೆ ಕೇಳು ಅಂತೇಳಿ ಹೇಳ್ತಾನೆ ಬ್ರಹ್ಮೋವಾ ಚಿಷ್ಟುತ್ವ ಮಹೇಶಸ ಪ್ರಸನ್ನ ಮನಸಸ್ತದಾ ಸಂಧ್ಯ ಸುಪ್ರಸನ್ನ ಪ್ರಣಮ್ಯ ಚ ಮುಹುರ್ಮುಹು ಬ್ರಹ್ಮ ಹೇಳ್ತಾನೆ ಈ ರೀತಿಯಾಗಿ ಪ್ರಸನ್ನಾದ ಮಹೇಶ್ವರನು ಇತಿಷ್ಟುತ್ವ ಮಹೇಶಸ ಪ್ರಸನ್ನ ತದಾ ಪ್ರಸನ್ನ ಮನಸ್ಸಿನವನಾಗ ಆದ ಎನ್ನುವುದನ್ನು ಪ್ರಸನ್ನ ವದನ ಮನಸ್ಸಿನವನಾದ ಮಹೇಶ್ವರ ಪ್ರಸನ್ನ ವದನನ್ನಾಗಿ ಏನನ್ನು ಈಗ ಹೇಳಿದನು ಇಷ್ಟನ್ನು ಅದನ್ನು ಕೇಳಿ ಅವನು ಹೇಳಿದ ಮಾತುಗಳನ್ನು ಕೇಳಿ ಸಂಧ್ಯಾ ವಾಚ ಇತಿ ಶ್ರುತ್ವ ಸುಪ್ರಸನ್ನ ಪ್ರಣಮ್ಯ ಚ ಮುಹುರ್ಮುಹು ಸಂಧ್ಯೆಯು ತುಂಬ ಹರ್ಷಗೊಂಡು ಶಿವನನ್ನು ಪುನಃ ಪುನಃ ನಮಸ್ಕರಿಸಿ ಹೀಗೆ ಹೇಳ್ತಾಳೆ ಯದಿದೆಯೋ ಸಂಧ್ಯ ವಾಚ ಯಿ ದೇಯೋ ಪರಃ ಪ್ರೀತಿಯ ವರೋ ವರಯೋಗ್ಯಾಸ್ಮಹ್ ಯದಿ ಪರ ಯೋಗ್ಯಾಸ್ಮ್ಯಹಂ ಯುಧಾಸ್ಮ್ಯಹಂ ಜಾತತ್ ಪಾಪನ್ ಮಹೇಶ್ವರ ಸಂದಿಹೇಳ್ತೀ ದೇವ ಪ್ರಸನ್ನೋಸಿ ತಪಸ ಮಮ್ಮ ಸಾಂಪ್ರತ ವೃತ್ತಸ ಪ್ರಥಮ ವರೋ ಮೊಮ ವಿಧೀಯತ ಓ ಶಂಕರನೇ ದೇವದೇವನಾದ ನೀನು ನನ್ನಲ್ಲಿ ಅನುಗ್ರಹವುಳ್ಳವನಾಗಿದ್ದರೆ ಯದಿ ಅನುಗ್ರಹವುಳ್ಳವನಾಗಿದ್ದರೆ ನಿನ್ನಿಂದ ವರವನ್ನು ಪಡೆಯಲು ನಾನು ಯೋಗ್ಯಳಾಗಿದ್ದರೆ ಯದಿ ದೇಯ ಪರಹ ಪ್ರೀತ್ಯ ನೀನು ಪರಮ ಪ್ರೀತಿಯನ್ನು ನನಗೆ ಕೊಡುತ್ತೀಯಂಥೇಳಿ ಆದರೆ ಹಾಂ ನೀನು ಕೊಡ್ತೀನಿ ತಿಳಿಯಾದರೆ ವರ ಯೋಗ್ಯ ಅಹಂ ಯದಿ ನಾನು ಅದಕ್ಕೆ ಪಡೀಲಿಕ್ಕೆ ಯೋಗ್ಯ ಅನ್ನೋದ್ರೆ ನಿನಗನಿಸಿದರೆ ಮತ್ತು ನಾನು ಪಾಪದಿಂದ ಪರಿಶುದ್ಧರಾಗಿದ್ದರೆ ಯದಿ ಶುದ್ಧಾಸ್ನಿ ಅಹಂ ಜಾತಾ ತಸ್ಮಾತ್ ಪಾಪಾತ್ ಮಹೇಶ್ವರ ನನ್ನ ತಪಸ್ಸಿನಿಂದ ನೀನು ಪ್ರಸನ್ನನೂ ಯದಿ ದೇವ ಪ್ರಸನ್ನೋಸಿ ತಪಸಾ ಸಾಂಪ್ರತಂ ಈಗ ಮೊದಲು ಈ ವರವನ್ನು ಅನುಗ್ರಹಿಸು ವೃತ್ತ ತದಾಂ ಪ್ರಥಮಂ ವರೋಭಮ ವಿಧೀಯತ उत्पन्न देश प्राणिस्म स्थले भस्थले न सकांत वयी अंदर ओ दी देव प्रपंच जनसद कामविकारूंद आ रीतिया अग्रह यदि वृत्ता लोकेशुष्वी प्रथा यहाँ भविष्या तथा नान्या वह एक वृतो ನನ್ನ ಈ ವೃತ್ತಾಂತ ಮೂರು ಲೋಕಗಳು ಪ್ರಸಿದ್ಧವಾಗಿ ಅದರಿಂದ ನಾನು ಪ್ರಸಿದ್ಧರಾಗುವಂತೆ ಮತ್ತೊಂದು ವರವನ್ನು ಅನುಗ್ರಹಿಸು ನಾನು ಆ ರೀತಿ ನಿಯಮನವನ್ನು ನಿನ್ನ ತಪಸ್ಸಿನಿಂದ ಆ ಒಂದು ವರವನ್ನು ಪಡ್ಕೊಂಡು ಲೋಕದಲ್ಲಿ ಈ ನಿಯಮವನ್ನು ಮಾಡಿದ್ದೇನೆ ಹುಟ್ಟುವಾಗಲೇ ಕಾಮಗಳು ಇಲ್ಲದಾಗಲಿ ಅಂತೇಳಿ ಹೇಳ್ತಕ್ಕಂಥದ್ದು ಅದು ನನ್ನಿಂದಾಗಿ ಆಯಿತು ಅಂತೇಳಿ ಪ್ರಸಿದ್ಧವಾಗಲಿ ಅಂದರೆ ನಾನು ನಿನ್ನ ಅನುಗ್ರಹದಿಂದ ಲೋಕದಲ್ಲಿ ಈ ಸ್ಥಿತಿಯನ್ನು ಉಂಟು ಮಾಡಿದೆ ಅಂತೇಳಿ ಯದಿ ವೃತ್ತಾಂ ಹಿ ಲೋಕೇಶು ತ್ರಿಷ್ವಿ ಪ್ರಥಿತ ಯಥ ಭವಿಷ್ಯಾಮಿ ತ್ಯ ವರ ಏಕೋ ವೃತೋಮಯ ಅಂತ ಹೇಳಿ ಮತ್ತು ನನ್ನ ವೃತ್ತಾಂತ ಮೂಲೋಕಗಳು ಪ್ರಸಿದ್ಧವಾಗಿರುವಂತೆ ಒಂದು ವರ ಮತ್ತೊಂದು ವರ ಸಕಾಮ ದೃಷ್ಟಿಸ್ತು ಕುತಚಿನ್ನ ಪತಿಷ್ಯತಿ ಯೋ ಮೇ ಪತಿರ್ಭವೆನ್ನಾಥ ಸೋ ಮೇ ಅತಿ ನನ್ನ ದೃಷ್ಟಿಯು ನನ್ನ ಪತಿಯಲ್ಲಿ ಹೊರತು ಇನ್ನೆಲ್ಲಿಯೂ ಕಾಮವಿಕಾರವುಳ್ಳದಾಗಬಾರದು ನನ್ನ ಪತಿಯಾಗುವ ನನ್ನಲ್ಲಿ ತುಂಬ ಪ್ರೇಮಗೊಳ್ಳುವವನಾಗಬೇಕು ಯೋ ದ್ರಕ್ಷ್ಯತಿ ಸ ಕಾಮೋ ಮಾಂ ಪುರುಷಸ್ತಸ್ಯ ಪೌರುಷಮ್ ಆಶಂಗಮಿಷ್ಯತಿ ತದಾ ಸ ಚ ಕ್ಲೀಬೋ ಭವಿಷ್ಯತಿ ನನ್ನನ್ನು ಯಾವನಾದರೂ ಪುರುಷನು ಕಾಮದೃಷ್ಟಿಯನ್ನು ನೋಡಿದರೆ ಅವನ ಪೌರುಷವು ನಾಶವಾಗಿ ಪತಿಯಲ್ಲದೆ ಅನ್ಯ ಪುರುಷರು ನೋಡಿದರೆ ಅವನ ಪೌರುಷವು ನಾಶವಾಗಿ ಅವನ ನಪುಂಸನಾಗಬೇಕು ಈ ರೀತಿ ವರ್ಣವನ್ನು ಕೊಡು ಅಂತೇಳಿ ಪ್ರಾರ್ಥಿಸ್ತಾಳೆ ಕ್ಲೀಬ ಅಂದರೆ ನಪುಂಸಕ ಬ್ರಹ್ಮೋವಚ ಇ ಶೃತ್ ವಚಸ್ತಸ್ಯ ಶಂಕರೋ ಭಕ್ತವತ್ಸಲ ಉಚ ಪ್ರಸನ್ನತ್ಮ ನಿಷ್ಪಾಪಸ್ತೈರಿ ಬ್ರಹ್ಮ ಹೇಳ್ತಾನೆ ಈ ರೀತಿಯಾದ ಸಂಧಿಯ ಮಾತುಗಳನ್ನು ಕೇಳಿ ಭಕ್ತವತ್ಸಲ ಶಿವನು ಮತ್ತು ಪ್ರಸನ್ನನಾಗಿ ಪರಿಶುದ್ಧರಾದ ಅವಳನ್ನು ಕುರಿತು ಹೇಳ್ತಾನೆ ಮಹೇಶ್ರು ವಾಚ ಶೃಣು ಅಂದರೆ ನಿಷ್ಪಾಪ ತಯ ನಿಷ್ಪಾಪ ಈ ರೀತಿ ಅವಳಿಂದ ಹೇಳಲ್ಪಟ್ಟಂಥ ನಿಷ್ಪಾಬಳ ಅಂತ ಅವಳಿಂದ ಹೇಳಲ್ಪಟ್ಟಂತಹ ಮಾತುಗಳನ್ನು ವಚ ತಸ್ಯಾಹ ಶಂಕರ ಭಕ್ತವತ್ಸಲ ಭಕ್ತ ವತ್ಸಲನ ಶಂಕರನ್ನು ಅವಳ ಮಾತನ್ನು ಕೇಳಿ ಸುಪ್ರಸನ್ನ ಆತ್ಮ ಉಚ ಪ್ರಸನ್ನ ಮನಸ್ಸಿನವನಾಗಿ ಹೂವಾಚ ಹೇಳ್ತಾನೆ ಮಹೇಶ್ವರನು ಹೇಳಿದನು ಮಹೇಶ್ರುಚ ಶೃಣು ದೇವಿ ಚ ಸಂಧ್ಯ ಭಸ್ಮಾಂಗ್ ತ್ವಿತ್ಯಕ್ತೋ ಮ್ರೋಧ ಶುದ್ಧ ಜಾತಃಕರಾತ್ ನಿನ್ನ ಪಾಪವೆಲ್ಲವೂ ಅಲ ಸಂಧ್ಯಾದೇವಿಯ ಕೇಳು ಅದೆಲ್ಲ ಭಸ್ಮಿತು ನಿನ್ನಲ್ಲಿ ನನ್ನ ಕೋಪವು ಶಾಂತವಾಯಿತು ತಪಸ್ಸಿನಲ್ಲಿ ನಿನ್ನೆ ಶುದ್ಧಳಾಗಿದೆಯಾ ಪರಿಶುದ್ಧಳಾಗಿದ್ಯಾ ತ್ವಿತ್ಯಕ್ತೋ ಮಯ ಕ್ರೋಧ ಶುದ್ಧ ಜಾತಃಕರಾತ್ ಯದ್ರ ತ್ವಯ ಭದ್ರೆ ದತ್ತಖಿಲಂ ಮಯ ಸುಪ್ರಸನ್ನೇನ ತಪಸಾ ತಪಸಂಧ್ಯ ರೇಣಿ ಎಲ್ಲೋ ಮಂಗಳ ರೂಪಳೇ ನೀನು ಕೇಳಿದ ವರಗಳನ್ನೆಲ್ಲ ಕೊಟ್ಟಿದ್ದೇನೆ ನಿನ್ನ ಮಹತ್ತ ತಪಸ್ಸಿನಿಂದ ನಾನು ಪ್ರಸನ್ನನಾಗಿದ್ದೇನೆ ಪ್ರಥಮ ಶೈಶವೋ ಭಾವ ಕೌಮಾರಾಖ್ಯೋದ್ವಿತೀಯಕಃ ತೃತೀಯೋ ಯೌವನೋ ಭಾವಶ್ಚತುರ್ಥೋ ವಾರ್ಧಕ ತಥೋ ಪ್ರಾಣಿಗಳಿಗೆ ಮೊದಲನೆಯದು ಬಾಲ್ಯಾವಸ್ಥೆ ಶೈಶವ ಎರಡನೆಯದು ಕೌಮಾರಾವಸ್ಥೆ ಪ್ರೌಢ ಆಮೇಲೆ ಯೌವನಾವಸ್ಥೆ ಬರ್ತದೆ ಮೂರನೆಯದು ನಾಲ್ಕನೆಯದು ವಾರ್ಧಕ್ಯ ವೃದ್ಧಾಪ್ಯ ಅಂತೇಳಿ ನಿಯಮನವನ್ನು ಮಾಡ್ತಾನೆ ಶಿವ ತೃತೀಯೇ ತ್ವಥ ಸಂಪ್ರಾಪ್ತಿ ವಯೋಭಾಗೇ ಶರೀರಿಣ ಸಕಾ ಸ್ಯುರ್ದ್ವಿ ಕ್ವಚಿತ್ ಕ್ವಚಿತ್ ಮೂರನೆಯದಾದ ಯೌವನಾವಸ್ಥೆಯಲ್ಲಿ ಪ್ರಾಣಿಗಳು ಕಾಮ ಹೆಚ್ಚುರಾಗ್ತಾರೆ ಕೆಲವೆಡೆ ಕೌಮಾರಾವಸ್ಥೆ ಕೊನೆಯಲ್ಲಿಯೂ ಕಾಮವಿಕಾರ ಉಂಟಾಗುವುದು ತಪಸಾತವ ಮರ್ಯಾ ಜಗತಿ ಸ್ಥಾಪಿತ ಉತ್ಪನ್ನ ಮಾತ್ರ ನ ಯಥ ಶರೀರಿಣಃ ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಪ್ರಾಣಿಗಳು ಜನಿಸಿದೊಡನೆ ಕಾಮವಿಕಾರಕ್ಕೊಳಗಾಗಬಾರದು ಎಂದು ಮರ್ಯಾದೆಯನ್ನು ಸ್ಥಾಪಿಸಿದ್ದೇನೆ ನಿಯಮನವನ್ನು ಮಾಡಿದ್ದೇನೆ ಲೋಕದಲ್ಲಿ ತ್ವಂಚ ಲೋಕೇ ಸತೀ ಭಾವಂ ತಾದೃಶು ಸಮವಾಪ್ನುಹಿ ತ್ರಿಶು ಲೋಕೇಶು ನಾಣ್ಯಸೃಶಂ ನೀನು ಸಹ ಲೋಕದಲ್ಲಿ ಶ್ರೇಷ್ಠ ಪತಿವ್ರತಿ ಆಗ್ತೀಯಾ ನಿನ್ನಂಥ ಪತಿವ್ರತಿಯನ್ನೊಬ್ಬಳು ಯಾರೂ ಇರಲಾರರು ಅದೇ ಅರುಂಧತಿ ವಸಿಷ್ಠ ಅರುಂಧತಿ ಇರು ಅಂತೇಳಿ ಪ್ರಸಿದ್ಧ ಆಗತಕ್ಕಂಥದ್ದು ಇವಳು ಅರುಂಧತಿ ಆಗ್ತಾಳೆ ಸಂಧ್ಯಾ ದೇವಿ ಶ್ರೇಷ್ಠವಾದ ಪತಿವ್ರತಿಯಾಗ್ತಾಳೆ ಯಃ ಪಶ್ಯತಿ ಸಕಾಮ ಪಾಣಿಗ್ರಾಹವೃತೆಯ ತವ ಸ್ಯ ಕ್ಲೀಬತಾಂ ಪ್ರಾಪ್ಯ ದುರ್ಬಲತ್ವ ಗಮಿಷ್ಯತಿ ನಿನ್ನ ಪತಿಯ ಹೊರತು ಮಿಕ್ಕ ನಿನ್ನ ಪಾಣಿಗ್ರಹಣವನ್ನು ಮಾಡಿದಂತಹ ಪುರುಷ ಯಾರು ಪತಿ ಇದ್ದಾನೆ ಅವನನ್ನು ಬಿಟ್ಟು ಪಾಣಿ ಅಂದರೆ ಹಸ್ತ ಕೈ ಕೈ ಹಿಡಿದವಳನು ಅಂತೇಳಿದರೆ ವರ ನಿನ್ನ ಗಂಡ ಪತಿ ಅವನನ್ನು ಬಿಟ್ಟು ಉಳಿದ ಯಾವ ಪುರುಷನಾದರೂ ಸರಿಯೇ ನಿನ್ನನ್ನು ಕಾಮದೃಷ್ಟಿಯಿಂದ ನೋಡಿದ ಅಲ್ಲಿ ಅವನನ್ನು ಅಪುಮುಸ್ಕನಾಗಿ ಪೌರುಷವಿಲ್ಲದವನಾಗ್ತಾನೆ ದುರ್ಬಲನಾಗ್ತಾನೆ ಪತಿ ಸ್ತವ ಮಹಾಭಾಗ ಸ್ತಪೋ ರೂಪ ಸಮನ್ವಿತ ಸಪ್ತಕಲ್ಪಾಂತಜೀವೀ ಚ ಭವಿಷ್ಯತಿ ಸಹ ತ್ವಯ ನೋಡಿ ನಿನ್ನ ಪತಿಯು ಮಹಾಮಹಿಮನು ತಪಸ್ವಿಯು ಸುಂದರನೂ ಆಗಿದ್ದು ಏಳು ಕಲ್ಪಗಳವರೆಗೆ ನಿನ್ನೊಡನೆ ಜೀವಿಸಿರ್ತಾನೆ ಏಳು ಕಲ್ಪ ಅಂದರೆ ಏನು ಬ್ರಹ್ಮನ ಏಳು ದಿವಸಗಳು ಬ್ರಹ್ಮನ ಒಂದು ದಿವಸ ಅಥವಾ ಒಂದು ಹಗಲು ಅಂತ ಹೇಳಿದರೆ ಹದಿನಾಲ್ಕು ಮನ್ವಂತರಗಳು ಒಂದು ಮನುವಂಥರ ಆಳಿದರೆ ಅನ್ ಎಪ್ಪತ್ತೊಂದು ಚತುರ್ಯುಗಗಳು ಹದಿನಾಲ್ಕು ಮನ್ವಂತರಗಳು ಅಂತ ಹೇಳಿದರೆ ಅಲ್ಲಿ ಅದರ ಯುಗ ಸಂಧಿ ಮನ್ವಂತರ ಸಂಧ್ಯಾ ಕಾಲೆಲ್ಲ ಸೇರಿ ಸಹಸ್ರ ಚತುರ್ಯುಗಗಳಾಗ್ತವೆ ಕೃತತ್ರಯುತ ದ್ವಾಪರ ಕಲಿ ಎಂಬ ಚತುರ್ಯುಗಗಳು ಸಾವಿರ ಬಾರಿ ತಿರುಗಿದಾಗ ಹದಿನಾಲ್ಕು ಮನ್ವಂತ್ರಗಳ ಬ್ರಹ್ಮನ ಒಂದು ಹಗಲ ಆಗ್ತದೆ ಅಷ್ಟೇ ಸಮಯ ಬ್ರಹ್ಮನ ರಾತ್ರಿ ಆಗ್ತದೆ ಅಲ್ಲಿಗೆ ಅದು ಬ್ರಹ್ಮನ ಒಂದು ಕಲ್ಪ ಒಂದು ದಿನ ಅಂತಹ ಏಳು ಕಲ್ಪಗಳ ಕಾಲ ಏಳು ಬ್ರಹ್ಮ ಕಲ್ಪಗಳ ಕಾಲ ನಿನ್ನ ಪತಿ ತಪಸ್ವಿಯು ಮಹಾಮಹಿಮನು ಸುಂದರನು ಆಗಿ ಇನ್ನೊಡನೆ ಜೀವಿಸಿರುತ್ತಾನೆ ಅಂತೇಳಿ ವರ ಕೊಡ್ತಾನೆ ಶಿವ ಅಂದರೆ ಅರುಂಧತಿಯೊಂದಿಗೆ ವಸಿಷ್ಠ ಇತಿ ತೇಜೇ ವರಾಮತ್ತ ಪ್ರಾರ್ಥಿತಾಸ್ತೆ ಕೃತಾಮಯ ಅನ್ಯಚ್ಚತೆಯೇ ವದಿಷ್ಯಾ ಪೂರ್ವಜನ್ಮನಿ ಸಂಸ್ಥಿತಂ ಹೀಗೆ ನೀನು ಪ್ರಾರ್ಥಿಸಿದ ವರಗಳನ್ನೆಲ್ಲ ನಾನು ಗುಳಿಸಿದ್ದೇನೆ ಈ ಜನ್ಮದಲ್ಲೇ ಮಾಡಬೇಕಾದ ಇನ್ನೊಂದು ವಿಷಯವನ್ನು ಹೇಳ್ತೇನೆ ಅಗ್ನೌ ಶರೀರತ್ಯಗಸ್ತೇ ಪೂರ್ವೇ ಪ್ರತಿಶ್ರ ತದಪಾಯ ವದಿಷ್ಯಾ ತತ್ಕುರು ಸಂಶಯ ಹಿಂದೆ ನೀನು ಅಗ್ನಿ ಶರೀರತ್ಯಾಗ ಮಾಡಿದ್ರೆ ಸಂಕಲ್ಪಿಸಿದ್ಯೆಯಲ್ಲ ಆ ದೇಹತ್ಯಗ ಉಪಾಯವನ್ನು ಹೇಳ್ತೀನಿ ಅದರಂತೆ ಸಂಶಯವಿಲ್ಲದೆ ನಡೆಸು ಸ ಚ ಮೇಧಾತಿಥೇ ಮುರ್ವಾಶವಾಷಿಕೆ ಕೃತ್ಸ್ನ ಪ್ರಜ್ವಲಿತಿ ಕ್ರಿಯತ ತ್ವಯೋ ಆ ಈಗ ಮೇಧಾತಿಥಿ ಎಂಬ ಮುನಿಯು ಹನ್ನೆರಡು ವರ್ಷ ಪರ್ಯಂತ ನಡೆಯತಕ್ಕಂಥ ಒಂದು ಯಾಗವನ್ನು ಮಾಡ್ತಾ ಇದ್ದಾನೆ ಸತ್ರಯಾಗ ಆ ಯಾಗದ ಉರಿಯುತ್ತಿರುವಂತಹ ಅಗ್ನಿಯಲ್ಲಿ ಶರೀರತ್ಯಾಗವನ್ನು ಮಾಡು ಯಾಗ್ನಿಯಲ್ಲಿ ಏತಚ್ೈಲೋ ಏತತ್ೈಲೋ ಏತ ಚೈಲೋಪತ್ಯಲೋಪತ್ಯ್ರಭಾಗ ನದಿ ತಟೆ ಮೇಧಾತಿ ಸಿಂಹಯಜ್ಞಂ ಕೂರುತೆ ತಾಪಸಾಶ್ರಮೀ ಈ ಬೆಟ್ಟದ ಕೆಳತಪ್ಪಲ್ನಲ್ಲಿಯೇ ಎೈಲೋಪತ್ಯಾ ಏತತ್ ಏತೈಲೋಪತ್ಯ ಶೈಲ ಅಪತ್ಯ ಶೈಲದ ಅಂದರೆ ಈ ಬೆಟ್ಟದ ಶೈಲ ಅಂದರೆ ಪರ್ವತ ಶಿಲಾಮಯವಾದದ್ದು ಪರ್ವತ ಶೈಲ ಶಿಲಾಮಯಂ ಶೈಲಂ ಈ ಬೆಟ್ಟದ ಕೆಳತಪ್ಪಲ್ನಲ್ಲಿ ಅಪತ್ಯಕಾಯಂ ಅಂದರೆ ಇದರ ಕೆಳಭಾಗದಲ್ಲಿ ತಪ್ಪಲಿನಲ್ಲಿ ಚಂದ್ರಭಾಗಾ ನದಿ ದಡದಲ್ಲಿರ್ತಕ್ಕಂಥ ತಾಪದಾಶ್ರಮದಲ್ಲಿ ಮೇಧಾತಿಥಿ ಮುನಿಯು ಆ ಯಾಗವನ್ನು ಮಾಡ್ತಾ ಇದ್ದಾನೆ ತತ್ರ ಸ್ವಯಂ ಛನ್ನಂ ಮುನಿಭಿರ್ನೋಪಲಕ್ಷಿತ ಮತ್ಪ್ರಸಾದ ವಹ್ನಿಜಾತಾ ತಸ ಭವಿಷ್ಯತಿ ಮುನಿಗಳಿಗೆ ಕಾಣಿಸಿದಂತೆ ಆ ಯಾಗಶಾಲೆಗೆ ಮರೆಯಾಗಿ ಹೋಗಿ ಅಗ್ನಿಯಲ್ಲಿ ಶರೀರವನ್ನು ತ್ಯಜಿಸು ಮುಂದೆ ನನ್ನ ಅನುಗ್ರಹದಿಂದ ಜನಿಸಿ ನೀನು ಮೇಧಾತಿಥಿ ಮುನಿಯ ಪುತ್ರಿ ಮತ್ತೆ ಅಗ್ನಿಯಲ್ಲಿ ಪರಿಶುದ್ಧಳಾಗಿ ಇನ್ನೊಂದು ಶರೀರ ಹೊಸದಾಗಿ ಹೊಂದುತ್ತೀಯ ಅಂತೇಳಿ ಯಸ್ತೇವರೋವಾಂಛನೀಯಸ್ವಾಮಿ ಮನಸಿ ಕಷ್ಟನ ತನ್ ನಿಧ ತನ್ ನಿಧಾಯ ನಿಜಸ್ವಾಂತೆ ನಿನ್ಯಾವನನ್ನು ಪತಿಯಾಗಿ ವರಿಸಬೇಕೆಂದಿದ್ಯೋ ಅವನನ್ನು ಮನಸ್ಸಿನ ಚಿಂತಿಸುತ್ತ ಅಗ್ನಿಯಲ್ಲಿ ಶರೀರವನ್ನು ತ್ಯಜಿಸು ಯಾ ತ್ವ ದಾರುಣಂ ಸನ್ಧ್ಯೆ ತಪಶ್ಚರಸಿ ಪರ್ವತೆ ಯಾವಶ್ಚತುರ್ಯುಗಂ ತೀತೆ ಕೃತೆ ಯುಗೇ ತ್ರೇತಾ ಪ್ರಥಮೇ ಭಾಗೇ ಜಾತಾದಕ್ಷ ಕನ್ಯಕಾ ಜಾಸ್ತಾಶೀಲ ಸಮಪನ್ನ ಯಥಾ ಯೋಗ್ಯಂ ವಿವಾಹಿ ಕೆಲವು ಸಂಧಿಯೇ ನೀನು ಈ ಬೆಟ್ಟದಲ್ಲಿ ಗಾಢವಾಗಿ ಇರುವಾಗ ನಾಲ್ಕು ಯುಗಗಳು ಕಳೆದು ಹೋದವು ಮುಂದೆ ಕೃತಯುಗವು ಕಳೆದು ತ್ರಿತಾಯುಗವು ಬಂತು ಆ ಯುಗದ ಮೊದಲನೇ ಭಾಗದಲ್ಲಿ ದಕ್ಷಬ್ರಹ್ಮನಿಗೆ ಅನೇಕ ಕನ್ಯೆಯರು ಜನಿಸಿದರೂ ಸೌಂದರ್ಯ ಮತ್ತು ಶೀಲ ಸಂಪನ್ನಾದವರಿಗೆ ಯೋಗ್ಯವಾಗಿ ಮದುವೆ ಕೂಡ ಆಯಿತು ತನ್ಮಧ್ಯೆ ಸತದೌ ಕನ್ಯಾ ವಿಧವೆ ಸಪ್ತವಿಂಶ ಚಂದ್ರೋನ್ಯಾಸಂಪರಿತ್ಯಜ್ಯ ರೋಹಿಣ್ಯಾಂ ಪ್ರೀತಿಮಾನ ಭೂತ್ ಆ ಕನ್ನೀರಲ್ಲಿ ಇದೆ ಅಶ್ವಿನಿ ಮೊದಲಾದ ಇಪ್ಪತ್ತೇಳು ಜನ ಕನ್ನೀರನ್ನು ಚಂದ್ರನಿಗೆ ದಕ್ಷ ಮದುವೆ ಮಾಡಿಕೊಟ್ಟ ಆದರೆ ವಿಧವೇ ಅಂದರೆ ವಿಧುವಿಗೆ ಅಂತೇಳಿ ವಿಧು ಅಂದರೆ ಚಂದ್ರ ವಿಧವೆ ಅಂದರೆ ನಮ್ಮ ಕನ್ನಡದ ವಿಧವೆಯಲ್ಲ ವಿಧು ಗುರವೇ ಗುರು ಶಬ್ದ ಗುರುವಿಗೆ ಅಂತೇಳಿ ಹಾಗೆ ವಿಧು ಶಬ್ದಕ್ಕೆ ವಿಧವೆ ಅಂತೇಳಿ ಆಗ್ತದೆ ವಿಧುವಿಗೆ ಅಂದರೆ ಚಂದ್ರನಿಗೆ ಅಂತೇಳಿ ಚತುರ್ಥಿ ಭಕ್ತಿ ಗುರವೇ ಗುರುಭ್ಯಾಂ ಗುರುಬಿಹಿ ಅಂಥೇಳಿ ಗುರುಭ್ಯ ಅಂತೇಳಿ ಗುರುಣಾ ಗುರುಭ್ಯಾಂ ಗುರುಭಿಹಿ ಗುರವೇ ಗುರುಭ್ಯಾಂ ಗುರುಭ್ಯ ಹಾಗೆ ವಿಧವೆ ವಿಧುಭ್ಯಾಂ ವಿಧುಭ್ಯ ಅಂಥೇಳಿ ಹಾಗೆ ಚಂದ್ರನಿಗೆ ಇಪ್ಪತ್ತೇಳು ದಕ್ಷ ಕನೆಯರನ್ನು ಕೊಟ್ಟ ಮದುವೆ ಮಾಡಿ ಆದರೆ ಚಂದ್ರ ಮಿಕ್ಕ ಪತ್ನಿಯರನ್ನೆಲ್ಲ ಬಿಟ್ಟು ರೋಹಿಣಿಯೊಬ್ಬಳಲ್ಲಿ ಹೆಚ್ಚು ಪ್ರೀತಿಯುಳ್ಳವನಾದ ಆ ಸಂದರ್ಭದ ಕಥೆಯನ್ನು ಹೇಳ್ತಾನೆ ಶಿವ ಇವುಗಳ ತಪಸ್ಸು ಮಾಡ್ತಾ ಇದ್ದಾಗ ಏನಾಯಿತು ಅಂತೇಳಿ ಕೃತಯುಗ ಕಳೆದ ತ್ರೇತಾಯುಗ ಬಂದ ಆ ಮೊದ ಅದರ ಮೊದಲನೇ ಭಾಗದಲ್ಲಿ ತ್ರೇತಾಯುಗದ ತದ್ದೇತೋಶ್ಚಾ ಚಂದ್ರಶಪ್ತೋ ದಕ್ಷೇಣ ಕೋಪಿನ ತಾಭವತ್ತಿಕಟೇ ಸರ್ವೇ ದೇವಾಗ ಅದಕ್ಕಾಗಿ ದಕ್ಷ ಪ್ರಜಾಪತಿ ತುಂಬ ಕೋಪಗೊಂಡು ಚಂದ್ರನನ್ನು ಶಪಿಸಿದ ಆಗ ಚಂದ್ರನ ಶಾಪವನ್ನು ಹೋಗಲಾಡಿಸಲು ನೀನು ತಪಸ್ಸು ಮಾಡುತ್ತಾ ಕುಳಿತಿರುವ ಪ್ರದೇಶಕ್ಕೆ ದೇವತೆಗಳು ಬಂದಿದ್ದರು ಚಂದ್ರಭಾಗ ನದಿ ತೀರದಲ್ಲಿ ಅವನು ತಪಸ್ಸು ಮಾಡಿದ್ದು ಚಂದ್ರ ಕೂಡ ಮತ್ತು ಆ ತಪಸ್ಸಿನ ಶಾಪದ ಪರಿಹಾರಕ್ಕಾಗಿ ದಕ್ಷಪ್ರದಾಪತಿ ಪ್ರಧಾಪತಿ ಕೋಪಗೊಂಡು ಶಪಿಸಿದಲ್ಲಿ ಹೋಗಿ ಚಾಡಿ ಹೇಳಿದ್ದ್ಯಾರು ಭರಣಿ ಕೃತಿಕೆ ಹಾಗಾಗಿ ಅವರಿಗೆ ಲೋಕ ಅಪವಾದ ಅಂತೇಳಿ ಹೇಳ್ತಕ್ಕಂಥದ್ದು ತನ್ನ ಪತಿಗೆ ಅಪವಾದ ಮಾಡಿದ ಕಾರಣ ಅವರಿಗೆ ಲೋಕದಲ್ಲಿ ಅವರು ಅಪವಾದ ಭರಣಿ ಕೃತಿಕೆ ನಕ್ಷತ್ರ ದಿವಸ ಮುಹೂರ್ತ ಶುಭ ಕಾರ್ಯಕ್ಕೆ ಹಾಗೆಯೇ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಕೂಡ ಆ ದಿವಸ ಹೊರಡುವುದಿಲ್ಲ ಯಾಕಂದರೆ ಅದು ಸಕ್ಸಸ್ ಆಗುವುದಿಲ್ಲ ಯಶಸ್ವಿ ಆಗುವುದಿಲ್ಲ ಅಂತೇಳಿ ಒಂದು ಇನ್ನೊಂದು ಏನು ಈ ಚಂದ್ರನು ರೋಹಿಣಿಯೊಂದಿಗೆ ಚಂದ್ರಭಾಗ ನದಿ ತೀರಕ್ಕೆ ಬಂದು ಅಲ್ಲಿ ತಪಸ್ಸು ಮಾಡ್ತಾನೆ ಅದು ಮುಂದೆ ಬರ್ತದೆ ದೇವತೆಗಳು ಈ ನೀನು ತಪಸ್ಸು ಮಾಡ್ತಾ ಪ್ರದೇಶಕ್ಕೆ ಬಂದಿದ್ದರು ಚಂದ್ರವನ್ನು ಚಂದ್ರನ ಶಾಪವನ್ನು ಹೋಗಲಾಡಿಸಲಿಕ್ಕೆ ಅಂತೇಳಿ ಹೇಳ್ತಾನೆ ಶಿವ ನ ದೃಷ್ಟ್ ತ್ವಯ ಸಂಧೆ ತೇ ದೇವಾ ಬ್ರಹ್ಮಣ ಸಹ ಮಯಿ ವಿನ್ಯಸ್ತಮನಸಾ ಖಂಚ ದೃಷ್ಟ ಲಭೆತ್ ಪುನಃ ಲವ್ ಸಂಧಿಯೇ ಆದರೆ ನೀನು ನಿನ್ನಲ್ಲಿ ನನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳೋಳಾಗಿ ಆಕಾಶದೊಳಗೆ ನೋಡುತ್ತಾ ಧ್ಯಾನಿಸುತ್ತ ಕಾರಣ ಬ್ರಹ್ಮನೇ ಮೊದಲಾದ ಆ ದೇವತೆಗಳು ನಿನಗೆ ಕಾಣಿಸಲಿಲ್ಲ ಚಂದ್ರ ಶಾಪಮೋಕ್ಷಾರ್ಥಂ ಜಾತ ಚಂದ್ರನದಿ ತದಾ ಸೃಷ್ಟಾತ್ರದಯಾತ್ರ ಮೇಧಾತಿಥಿರುಪಸ್ಥಿತ ಚಂದ್ರನ ಶಾಪವನ್ನು ಹೋಗಲಾಡಿಸಲು ಬ್ರಹ್ಮನು ಇಲ್ಲಿ ಚಂದ್ರಭಾಗ ನದಿಯನ್ನು ಆಗ ನಿರ್ಮಿಸಿ ಹರಿಯಿಸಿದ ಅದು ಮೊದಲುಕೊಂಡು ಮೇಧಾತಿಥಿ ಮುನಿ ಈ ನದಿ ತೀರದಲ್ಲಿ ವಾಸವಾಗಿದ್ದಾನೆ ತಪಸಾ ತತ್ಸಮೋ ನಾಸ್ತಿ ನ ಭೂತೋ ನ ಭವಿಷ್ಯತಿ ಮನು ಮನುಸ್ಮೃತಿಗೆ ಮೇಧಾತಿಥಿ ಭಾಷ್ಯ ಅಂಥೇಳಿ ಇದೆ ಮೇಧಾತಿಥಿ ಋಷಿಗಳು ಬರೆದಿರಿದಂತಹ ಭಾಷ್ಯ ಮನುಸ್ಮೃತಿಗೆ ಹಾಗೆಯೇ ಮೇಧಾತಿಥಿ ಶಿಹಿ ಅಂತೇಳಿ ಕೆಲವು ಮಂತ್ರಗಳ ದೃಷ್ಟಾರರೂ ಹೌದು ಋಷಿಗಳು ಮಹರ್ಷಿಗಳು ವೇದದಲ್ಲಿ ಕೂಡ ನವಗ್ರಹಗಳ ಮಂತ್ರಗಳಲ್ಲಿ ಕೆಲವು ಕಡೆಯಲ್ಲಿ ಬರ್ತದೆ ಮೇಧಾತಿ ಥ್ರಿಷಿಹಿ ಅಂಥೇಳಿ ಹೀಗೆ ಚಂದ್ರನ ಶಾಪವನ್ನು ಹೋಗರಾಡಿಸಲು ಬ್ರಹ್ಮ ಇಲ್ಲಿ ಆ ರೀತಿ ಚಂದ್ರಭಾಗ ನದಿಯನ್ನು ಮಾಡಿದೆ ಅದರ ನಂತರ ಮುನಿ ಇಲ್ಲಿ ವಾಸವಾಗಿದ್ದಾನೆ ನದಿ ತೀರದಲ್ಲಿ ಅವನಂತಹ ತಪಸ್ಸು ಹಿಂದೆ ಜನಿಸಲಿಲ್ಲ ಮುಂದೆಯೂ ಆಗಲಾರ ತಪಸಾ ತತ್ಸಮೋ ನಾಸ್ತಿ ನ ಭೂತೋ ನ ಭವಿಷ್ಯತಿ ಯಜ್ಞಾರ್ದೋ ಜ್ಯೋತಿಷ್ಠೋಮೋ ಮಹಾ ವಿಧಿ ಆ ಮುನಿಯೇ ಈಗ ಜ್ಯೋತಿಷ್ಠೋಮೋ ಎಂತಕ್ಕಂಥ ಮಹಾಯಜ್ಞವನ್ನು ನಡೆಸ್ತಾ ಇದ್ದಾನೆ ತತ್ರ ಪ್ರಜ್ವಲಿತೋ ವರ್ಣಿಸ್ತಸ್ ತ್ಯಜವಪಸ್ವಕಂ ಸುಪವಿತ್ರ ತ್ವ ಇಂ ಸಂಪೂರ್ಣೋಸ್ತು ಪಣಸ್ತವ ಆ ಯಾಗದಲ್ಲಿ ಜ್ವಲಿಸುತ್ತಿರುವ ಅಗ್ನಿಯಲ್ಲಿ ನಿನ್ನ ಶರೀರವನ್ನು ತ್ಯಜಿಸು ಈಗ ನೀನು ಅತ್ಯಂತ ಪರಿಶುದ್ಧರಾಗಿದ್ಯಾ ನಿನ್ನ ಪ್ರತಿಜ್ಞೆಯು ಸಂಪೂರ್ಣವಾಗಿ ನೆರವೇರಲಿ ಪಣ ಅಂದರೆ ಪ್ರತಿಜ್ಞೆ ವೇದನ್ಮಯ ಸ್ಥಾಪಿತಂಚ ಕಾರ್ಯಾಂಭೋಸ್ ತಪಸ್ವಿ ತತ್ಕುರು ಮಹಾಭಾಗೇ ಯಾ ಹಿ ಯಜ್ಞೇ ಮಹಾಮುನೆ ತಸ ದೇವೇಷಸ್ತೈವಂತರಧೀಯತು ತಪಸ್ವಿ ಇದೇ ನಾನು ನಿನ್ನ ಶರೀರತ್ಯಾಗಕ್ಕಾಗಿ ಕಲ್ಪಿಸುವಂತಹ ಉಪಾಯ ಅದರಂತೆ ಮಹಾಮುನಿಯ ಯಜ್ಞದಲ್ಲಿ ಮೇಧಾತಿಥಿಯ ಯಜ್ಞದಲ್ಲಿ ಜ್ಯೋತಿಷ್ಠೋಮ ಯಾಗದಲ್ಲಿ ಹನ್ನೆರಡು ವರ್ಷ ನಡೆಯತಕ್ಕಂಥದ್ದು ಶರೀರವನ್ನು ತ್ಯಜಿಸು ಅವ್ಯಕ್ತವಾಗಿ ಅವರಿಗೆ ಕಾಣಿಸದಾಗಿದೆ ಅಂಥೇಳಿ ಹಿತವನ್ನ ಸಂಧೆಗೆ ಉಪದೇಶಿಸಿ ದೇವದೇವನಾದ ಶಿವನು ಅಲ್ಲಿಯ ಅಂತರ್ಧಾನನಾದ ಮಾಯವನ್ನು ಮಾಯವಾದ ಅದೃಶ್ಯನಾದ ಇತಿ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಂ ಸತೀಖಂಡೇ ಷ್ಠೋಧ್ಯಾಯ ಇಲ್ಲಿಗೆ ಶಿವಪುರಾಣದ ರುದ್ರಸಂಹಿತೆಯಲ್ಲಿ ಸತೀಖಂಡದಲ್ಲಿ ಸಂಧ್ಯಾತಪವರ್ಣನವೆನ್ನತಕ್ಕಂತಹ ಸಂಧ್ಯಾ ದಿವ್ಯ ತಪಸ್ಸು ಸಂಧ್ಯೆಗೆ ಶಿವನಿಂದ ವರ ಎನ್ನತಕ್ಕಂತಹ ಅದರ ವರ್ಣನೆ ಇರತಕ್ಕಂಥ ಆರನೇ ಅಧ್ಯಾಯ ಮುಗಿಯಿತು ಸತೀಖಂಡದಲ್ಲಿ ರುದ್ರ ಸಮಿತಿಯಲ್ಲಿ ಸತೀಖಂಡ ಎರಡನೇದು ರುದ್ರಸಮಿತೆ ಅದರಲ್ಲಿ ಎರಡನೇದು ಸತೀಖಂಡ ಒಂದನೆಯದು ಸೃಷ್ಟಿಖಂಡ ಈ ಸತೀಖಂಡದಲ್ಲಿ ಆರನೇ ಅಧ್ಯಾಯ ಮುಗಿಯಿತು ಇನ್ನು ಮುಂದೆ ನಾವು ಮುಂದಿನ ಕಥೆಯನ್ನು ಏನಾಯಿತು ವೇದಾದಿತಿ ಮುನಿ ಯಜ್ಞಶಾಲೆಗೆ ಹೋದಾಗ ಮುಂತಾಗಿ ಏಳನೇ ಅಧ್ಯಾಯದಲ್ಲಿ ಮುಂದೆ ನೋಡೋಣ ಹರೇ ರಾಮ ಇದರಲ್ಲಿ ಸರ್ವ ಪಾಪಗಳು ಪರಿಹಾರ ಆಗ್ತವೆ ಈ ಕಥೆಯನ್ನು ಕೇಳಿದರೆ ಅಂತಲ್ಲಿ ಈ ಅಧ್ಯಾಯ ಆರಂಭದಲ್ಲೇ ಹೇಳಿದೆ ಯಾಕಂದರೆ ಇಲ್ಲಿ ಪಾಪದ ಪ್ರಾಯಶ್ಚಿತ್ತ ಸಂಧ್ಯಾ ದೇವಿಯೂ ಕೂ ಆಗಿದೆ ಅಂತಹ ಸಂಧ್ಯಾ ಚರಿತ್ರೆಯನ್ನು ಕೇಳಿ ಹಾಗೆ ಸಂಧ್ಯಾ ಒಂದನೆಯನ್ನು ಮಾಡಿದರೂ ಕೂಡ ನಮಗೆ ನಮ್ಮ ದುರಿತ ಪರಿಹಾರಕ್ಕೆ ಅದಿರತಕ್ಕಂಥದ್ದು ಅಂದರೆ ಶಂಕರಾಚಾರ್ಯರು ಕೂಡ ತಮ್ಮ ಭಾಷೆಯಲ್ಲಿ ಹೇಳಿದ್ದಾರೆ ನಿತ್ಯ ಕರ್ಮಗಳು ದುರಿತ ಪರಿಹಾರಕ್ಕೆ ಅಂಥೇಳಿ ಹಾಗಾಗಿ ನಮ್ಮ ಪಾಪ ನಿವಾರಣೆ ಆಗ್ತದೆ ಆ ಸಂಧ್ಯಾ ಚರಿತ್ರೆಯನ್ನು ಕೇಳಿ ಅಂತೇಳಿ ಹೇಳ್ತಾ ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡೋಣ ಹರೇ ರಮ ಶಿವಾರ್ಪಣಸ್ತು ಓಂ